ಚಿಂತಿಸಿ ಮನದಲ್ಲಿ ನೋಡು ಸಂಭ್ರಮದಿ ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಆಹಿತವು ಸಹಜ ವಿಜಾತಿ ಖಂಡ ಅಖಂಡ ಬಗೆಗಳನ್ನು ಅರಿತು ಬುಧರಿಂದ ಹತ್ತು ರೀತಿಯಾದ ಭಗವಂತನ ಪೂಜೆಯ ಅಧಿಷ್ಠಾನಗಳು ಹತ್ತು ಪ್ರತೀಕಗಳು ಅಂತ ಪಟ್ಟಿ ಮಾಡಿದರು ದಾಸರು ಹತ್ತರಲ್ಲಿ ನಾವು ನಿನ್ನೆ ನೋಡಿದ್ದೇವೆ ನೀತ ಸಾಧಾರಣ ವಿಶೇಷ ಸಜಾತಿ ವಿಜಾತಿ ಇಷ್ಟನ್ನು ನಾವು ನಿನ್ನೆ ನೋಡಿದ್ದೇವೆ ಅದರಲ್ಲಿ ನೈಜ ಅದನ್ನು ನಾವು ಕಂಡಿದ್ದೇವೆ ನೈಜ ಅಂತಂದ್ರೆ ನಿಜವಾಗಿರತಕ್ಕಂತಹ ಪ್ರತೀಕ ನೈಜ ಪ್ರತೀಕ ನಮ್ಮದು ಆವಾಹನೆ ಯಾವುದು ಬೇಡ ಅದಕ್ಕೆ ನಾವು ಬೇಡ ಅಂದರೆ ದೇವರಲ್ಲಿಂದ ಹೊರಟು ಹೋಗುವುದಿಲ್ಲ ಬಾ ಅಂದ್ರೆ ಬರುವುದೂ ಇಲ್ಲ ಯಾವತ್ತೂ ಶಾಶ್ವತವಾಗಿ ಇರ್ತಾನೆ ಅದು ನೈಜವಾದದ್ದು ಅಂತ ಯಾವುದು ಉದಾಹರಣೆಗೆ ಶಾಲಗ್ರಾಮ ಇದು ನೈಜ ಪ್ರತಿಮೆ ಭಗವಂತನದ್ದು ದಾಸರು ಎಷ್ಟು ಅದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ನುಡಿಯೇ ಅದಕ್ಕೋಸ್ಕರ ಇಟ್ಟಿದ್ದಾರೆ ಕಾದ ಕಾಂಚನದೊಳಗೆ ಶೋಭಿಪ ಆದಿ ತೇಯಾಸ್ಯನ ತೆರದಿ ಲಕ್ಷ್ಮೀ ಧವನ ಪ್ರತಿ ಶಾಲಗ್ರಾಮದೊಳಗಿಪ್ಪ ಐದು ಸಾವಿರ ಮೇಲೆ ಮೂವತ್ತೈದು ಐನೂರು ರೂಪದಿ ಭೂದರಗಳಿ ಗದಿಮಾನಿ ಬಿವಿಧರ ಒಳಗಿಪ್ಪ ನವರಥ ಅಂತ ದಾಸರ ಹೇಳ್ತಾರೆ ಈ ಶಾಲಿಗ್ರಾಮಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತಂದ್ರೆ ಸಾಮಾನ್ಯವಾಗಿ ಒಂದು ಶಾಲಿಗ್ರಾಮ ಅಂತಂದ್ರೆ ಒಂದು ದೇವರನ್ನು ನಾವು ತಿಳ್ಕೊಂಡಿದ್ದೇವೆ ಶಾಲಿಗ್ರಾಮ ಅಂದ್ರೆ ದೇವರಿದ್ದಾರೆ ಅದರಲ್ಲಿ ಅಂತ ದಾಸರು ಹೇಳ್ತಾರೆ ಎಷ್ಟು ಭಗವಂತನ ರೂಪ ಅದರಲ್ಲಿದೆ ಅಂತಂದ್ರೆ ಶಾಲೆಗ್ರಾಮದೊಳಗಿಪ್ಪ ಎಷ್ಟು ರೂಪದಿಂದ ಅಂತಂದ್ರೆ ಐದು ಸಾವಿರ ಐದು ಅದರ ಮೇಲೆ ಮೂವತ್ತೈದು ಮೂವತ್ತೈದು ಐದು ಸಾವಿರ ಅದರ ಮೇಲೆ ಮೂವತ್ತೈದು ಅದರ ಮೇಲೆ ಅಧಿಕ ಐನೂರು ರೂಪದಿ ಅಂದ್ರೆ ಐದು ಸಾವಿರ ಮೂವತ್ತೈದು ಒಟ್ಟು ಸೇರಿಸಿದ್ರೆ ಐದು ಸಾವಿರದ ಐನೂರ ಮೂವತ್ತೈದು ರೂಪದಿಂದ ಭಗವಂತ ಶಾಲಗ್ರಾಮದಲ್ಲಿ ಭಗವಂತ ನೆಲೆಗಿಸಿರ್ತಾನೆ ಅಂತ ಅಂದ್ರೆ ಶಾಲೆಗ್ರಾಮಕ್ಕೆ ಒಂದು ತುಳಸಿ ಹಾಕಿದ್ರೆ ದೇವರ ಐದು ರೂಪಗಳನ್ನು ಪೂಜೆ ಮಾಡಿದಷ್ಟು ಪುಣ್ಯ ಎಷ್ಟು ಪುಣ್ಯ ನೋಡಿ ಈ ಮಹತ್ವ ದಾಸರು ತಿಳಿಸಿದ್ರಿಂದ ನಮ್ಗೆ ಗೊತ್ತು ಅಷ್ಟೇ ಬೇರೆ ಎಲ್ಲೂ ಇದು ಹೆಚ್ಚು ಉಲ್ಲಿಖಿತವಾಗಿರ್ತಕ್ಕಂತಹದ್ದಲ್ಲ ದಾಸರು ಹೇಳುತ್ತಾರೆ ಶಾಲಗ್ರಾಮದಲ್ಲಿ ಭಗವಂತನದ್ದು ಐದು ಸಾವಿರದ ಐನೂರ ಮೂವತ್ತೈದು ರೂಪಗಳಿವೆ ಎಂತ ಇಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಶಾರೀಗ್ರಾಮಕ್ಕೆ ಅದು ನೈಜವಾಗಿರತಕ್ಕಂತಹದ್ದು ಆವಾಹನೆ ಮಾಡಿ ಬಂದಿರತಕ್ಕಂತಹ ರೂಪಗಳಲ್ಲ ಸಹಜವಾಗಿಯೇ ಭಗವಂತನ ರೂಪಗಳು ಇಷ್ಟು ಶಾರಗ್ರಾಮ ಶಿಲೆಯಲ್ಲಿ ತುಂಬಿ ತುಳುಕರಕ್ಕಂತಹದ್ದು ನೈಜಾ ಈ ನೈಜ ಅಂತ ಹೇಳಿದಾಗ ಇದರ ಜೊತೆಗೆ ನಾವು ಕೆಲವು ರೂಪಗಳನ್ನು ನಾವು ಗ್ರಹಿಸಬೇಕು ಭಗವಂತನ ನೈಜ ರೂಪಗಳಿವೆ ಉದಾಹರಣೆಗೆ ತಿರುಪತಿಯ ಶ್ರೀನಿವಾಸ ಪಂಡರಾಪುರದ ವಿಠ್ಠಲ ಅಥವಾ ಉಡುಪಿಯ ಕೃಷ್ಣ ಇದರಲ್ಲೂ ನಾವು ಶಾಲೆಗ್ರಾಮಸಿದೆಯ ವಿಗ್ರಹ ಅಂತ ಹೇಳೋದು ಹಾಗಾಗಿ ನೈಜ ವಿಗ್ರಹ ಅದು ಅದರಲ್ಲಿ ಆವಾಹನೆ ವಿಸರ್ಜನೆ ಇದು ಯಾವ ಇಲ್ಲ ಸಹಜವಾಗಿ ಭಗವಂತನ ರೂಪಗಳು ತುಂಬಿ ತುಳುಕತಕ್ಕಂತಹದ್ದು ಇದು ನೈಜ ಆದ್ರಿಂದ ಶಾಲಗ್ರಾಮ ಪೂಜೆ ಸುಲಭ ಅಂತ ನಮ್ಮಲ್ಲಿ ಬಂದಿರತಕ್ಕ ವಾಡಿಕೆ ಇದೆ ವಿಗ್ರಹ ಅಂತಾದರೆ ನಮ್ಮ ಹೃದಯ ಕಮಲದಿಂದ ಭಗವಂತನನ್ನು ಆವಾಹನೆ ಮಾಡಿ ಅದನ್ನು ಪೂಜೆ ಮಾಡಬೇಕಾಗುತ್ತೆ ನಮಗೆ ಆವಾಹನಂ ನ ಜಾನಾಮಿ ವಿಸರ್ಜನಂ ತಮ್ಮ ಹೇಳಬೇಕು ನಾವು ಗೊತ್ತಿಲ್ಲ ದೇವರೇ ಅಂತ ಪೂಜೆ ಮಾಡಿದ್ವಿ ಯಾಕೆ ಅಂತ ದೇವರು ಕೇಳ್ತಾನೆ ಅಯ್ಯೋ ನಾನು ಮಾಡಬೇಕು ಮಾಡಿದೆ ಅಂತ ಇದು ಶಾಲಗ್ರಾಮ ಶಿಲೆ ಹಾಗಲ್ಲ ಆವಾಹನೆಯ ಪ್ರಶ್ನೆ ಇಲ್ಲ ವಿಸರ್ಜನೆ ಇಲ್ವೇ ಇಲ್ಲ ನಿತ್ಯ ಅದಕ್ಕೆ ಯಥಾಶಕ್ತಿ ಯಥಾ ಭಕ್ತಿ ನಿತ್ಯ ಅಭಿಷೇಕ ಮಾಡಿ ನಾವು ಪೂಜೆ ಮಾಡಬೇಕಾದ್ದು ಇದು ನೈಜ ವಿಗ್ರಹ ಅಂತ ದಾಸರು ಅದರ ಚಿಂತನೆಯನ್ನು ನಮಗೆ ಕೊಟ್ಟರು ನೈಜ ಆಹಿತ ಅಂತ ಆಹಿತ ಅಂತಂದರೆ ಆ ಮಾಡಬೇಕು ನಾವು ಆವಾಹನೆ ಮಾಡಬೇಕು ಆವಾಹನೆ ಮಾಡಿದ ದೇವರು ಬಂದು ಕೂತ್ಕೊಳ್ಳೋದು ಹೀಗೆ ಅವಾಹನೆಯ ಪೂಜೆ ಇದು ಅದರ ವಿಗ್ರಹ ಬೇರೆ ಬೇರೆ ರೀತಿಯಾದ ವಿಗ್ರಹಗಳಿವೆ ಆಚಾರ್ಯರು ಸಂತ್ರಸಾರ ಸಂಗ್ರಹದಲ್ಲಿ ಹೇಳುವ ರೀತಿಯಲ್ಲಿ ದಾರುಮಯಿ ಮರದ ವಿಗ್ರಹಗಳಿವೆ ಅಥವಾ ಲೌಷಿ ಲೋಹದಿಂದ ನಿರ್ಮಾಣ ಮಾಡಿದ್ದಿದೆ ಅಥವಾ ಲೇಶ್ಯ ಲೇಖ್ಯ ಲೇಪ್ಯ ಲೇಖ್ಯ ಆಮೇಲೆ ಸೈಕತಿ ಅದರ ಮೇಲೆ ಮನೋಮಯಿ ಮಣಿಮಯಿ ಶೈಲಿ ಎಂಟು ರೀತಿಯಾದ ವಿಗ್ರಹಗಳನ್ನು ಚಿಂತನೆ ಮಾಡಿದ್ದಾರೆ ಒಂದು ದಾರುಮಯಿ ಮರದಿಂದ ನಿರ್ಮಾಣ ಮಾಡಿತ್ತು ಪ್ರಾಯಶಃ ಹೆಚ್ಚಿನ ಮನೆಗಳಲ್ಲಿ ಇರ್ತದೆ ದಾರುಮಯಿ ತಿರುಪತಿಗೆ ಹೋಗಿರ್ತಾರೆ ಚಂದನದ್ದು ಶ್ರೀನಿವಾಸನ ತಂದಿರ್ತಾರೆ ದೇವರ ಕೋನೆಯಲ್ಲಿ ಇಟ್ಟಿರ್ತಾರೆ ಮರದ ವಿಗ್ರಹ ದಾರುಮಯಿ ಈ ದಾರುಮಯಿ ಪೂಜೆಯ ಹೆಚ್ಚು ಕಷ್ಟ ಇಲ್ಲ ಇದಕ್ಕೆ ಅಭಿಷೇಕ ಎಲ್ಲ ಇಲ್ಲ ಯಾಕೆ ಅಭಿಷೇಕ ಮಾಡಿದರೆ ಒಂದು ತಿಂಗಳಲ್ಲೂ ದೇವರು ಖಾಲಿಯಾಗಿ ಬಿಡ್ತಾರೆ ಅದರಿಂದ ಅಭಿಷೇಕವನ್ನು ಅದಕ್ಕೆ ವಿಧಾನ ಮಾಡಲಿಲ್ಲ ಮತ್ತೆಲ್ಲಾ ಪೂಜೆಗಳನ್ನು ನಾವು ಮಾಡ್ತೇವೆ ದಾರುಮಯಿ ದಾರುಮಯಿ ಅಂತಂದ್ರೆ ಚಂದನದಿಂದ ಮಾಡಿರ್ತಾರೆ ಶ್ರೀಗಂಧ ವೃಕ್ಷದಿಂದ ಮಾಡಿರ್ತಾರೆ ತುಳಸಿ ಕಾಷ್ಟದಿಂದ ಮಾಡಿರ್ತಾರೆ ಬಹಳ ಬಹಳ ಸುಂದರವಾಗಿ ಮಾಡ್ತಾರೆ ತುಳಸಿ ಕಾಷ್ಟದಿಂದ ಕೃಷ್ಣ ರಾಮನ ವಿಗ್ರಹಗಳನ್ನು ಮಾಡ್ತಾರೆ ಇದೆಲ್ಲ ಪೂಜೆಗೆ ಇಡುವಂತಹ ಕ್ರಮ ಇದೆ ಇದು ದಾರುಮೈ ಆಮೇಲೆ ಲೌಹಿ ಹೆಚ್ಚಿನ ವಿಗ್ರಹಗಳು ಲೋಹ ಪಂಚಧಾತುವಿನಿಂದ ನಿರ್ಮಿತವಾಗಿರತಕ್ಕಂಥದ್ದು ಲೌಹಿ ಲೋಹದಿಂದ ನಿರ್ಮಾಣ ಮಾಡಿರತಕ್ಕಂಥದ್ದು ಆಮೇಲೆ ಲೇಖ್ಯ ಲೇಖ್ಯ ಅಂದರೆ ಈ ಚಕ್ರಾದ್ಯಾದಿ ಮಂಡಲಗಳು ರೇಖೆ ಬರೆದು ಅದರಲ್ಲಿ ನಾವು ಪೂಜೆ ಸಂಪ್ರದಾಯ ಲೇಖ್ಯ ಅಂತ ಅದನ್ನು ಕರೀತಾರೆ ಆಮೇಲೆ ಸೈಕತಿ ಸೈಕತಿ ಅಂದರೆ ಉಸುಕಿನಿಂದ ಮರುಳಿನಿಂದ ನಿರ್ಮಾಣ ಮಾಡಿರತಕ್ಕಂತಹ ವಿಗ್ರಹಗಳು ಕೆಲವು ದೇವಾಲಯಗಳಲ್ಲಿ ಇದೆ ಇದು ನಮ್ಮ ಐತಿಹ್ಯದ ಪ್ರಕಾರ ರಾಮೇಶ್ವರದಲ್ಲಿ ಇರತಕ್ಕಂಥದು ಸೈಕತ ಲಿಂಗ ಅಂತ ಹೇಳ್ತಾರೆ ಸೀತಾದೇವಿಯರು ಉಸುಕಿನಿಂದ ನಿರ್ಮಾಣ ಮಾಡಿರತಕ್ಕಂತಹ ಈಶ್ವರನ ಲಿಂಗ ಅಂತ ಸೈಕಟಿ ಅದು ಗಟ್ಟಿಯಾಗಿದೆ ಅದು ಉಸುಕಿನಿಂದ ಹೇಗೆ ಮಾಡಿದ್ರು ಅವತ್ತಿನ ಕಾಲ ಹಾಗಿತ್ತು ಹಾಗಕ್ಕೆ ಏನೆಲ್ಲ ಸೇರಿಸಬೇಕು ಸೇರಿಸಿ ಮಾಡಿರತಕ್ಕಂತಹ ಸೈಕತ ವಿಗ್ರಹ ಉಸುಕಿನಿಂದ ನಿರ್ಮಾಣ ಮಾಡಿರತಕ್ಕಂಥದ್ದು ಇನ್ನು ಮಣಿಮಯಿ ಮಣಿಯಿಂದ ಮಾಡಿರತಕ್ಕಂಥದ್ದು ಕೆಂಪು ಕಲ್ಲಿನಿಂದ ಪಚ್ಚೆ ಕಲ್ಲಿನಿಂದ ಪಚ್ಚೆ ವಿಟ್ಟಲ ಸೋದೆಯ ಮಠದಲ್ಲಿ ಇದೆ ಬೇರೆ ಬೇರೆ ಮಣಿಗಳಿಂದ ನಿರ್ಮಾಣ ಮಾಡಿರತಕ್ಕಂಥದ್ದು ಮಣಿಮೈ ಶೈಲಿ ಶೈಲಿ ಅಂದರೆ ಶಿಲೆ ಶಿಲೆಯಿಂದ ಬಂಡೆಕಲ್ಲಿನಿಂದ ಕಪ್ಪು ಕಲ್ಲಿನಿಂದ ನಿರ್ಮಾಣ ಮಾಡಿರತಕ್ಕಂತಹ ವಿಗ್ರಹಗಳು ಪ್ರಾಯಶಃ ಇದು ಭೂಯಿಷ್ಟವಾಗಿ ನಮಗೆ ಉಪಲಬ್ಧವಾಗಿರತಕ್ಕಂಥದ್ದು ಇಂತಹ ಶೈಲಿ ವಿಗ್ರಹ ಶಿಲಾಮಯವಾಗಿರ್ತಕ್ಕ ವಿಗ್ರಹ ಇನ್ನೊಂದು ಹೇಳ್ತಾರೆ ಆಚಾರ್ಯರು ಮನೋಮಯಿ ಇದು ಮುಖ್ಯವಾಗಿ ಬೇಕಾದ ಯಾವ ವಿಗ್ರಹ ಇದ್ರೂ ಈ ಪೂಜೆ ಬೇಕೇ ಮನೋಮಯ ಒಳಗಿನಲ್ಲಿ ಒಳಗಿನಿಂದ ಮನಸ್ಸಲ್ಲಿ ದೇವರು ಬರಲಿಲ್ಲ ಅಂತಂದ್ರೆ ಈ ಪೂಜೆಗೆಲ್ಲ ಔಚಿತ್ಯ ಮನೋಮಯಿ ಮನಸ್ನಲ್ಲಿಯೇ ಭಗವಂತನ ವಿಗ್ರಹವನ್ನು ಕೆತ್ತಿ ಅಲ್ಲಿ ಭಗವಂತನನ್ನು ಆವಾಹನೆ ಮಾಡಿ ಪೂಜೆ ಮಾಡೋದು ಅಲ್ಲಿ ಮನೋಮಯ ವಿಗ್ರಹದಲ್ಲಿಯೂ ಆವಾಹನೆ ಎಲ್ಲ ಬೇಕೇ ಬೇಕು ಯಾಕೆಂದ್ರೆ ಅದೂ ಒಂದು ಪ್ರಾಕೃತವಾದದ್ದು ವಿಕೃತವಾದದ್ದು ಅಲ್ಲಿಯೂ ಕೂಡ ಭಗವಂತನ ಜ್ಞಾನಾನಂದಮಯವಾದ ರೂಪವನ್ನು ಆವಾಹನೆ ಮಾಡಿ ನೇದಂ ಬ್ರಹ್ಮ ಎದುದಂ ಉಪಾಸತೆ ಅಲ್ಲಿ ಭಗವಂತನನ್ನು ಪೂಜೆ ಮಾಡತಕ್ಕಂತಹ ಕ್ರಮ ಇದು ಮನೋಮಯಿ ಹೀಗೆ ಎಂಟು ರೀತಿಯಾಗಿರತಕ್ಕಂತಹ ಅಧಿಷ್ಠಾನದಲ್ಲಿ ಪೂಜೆ ಮಾಡುವಂತಹದ್ದು ಇಲ್ಲೆಲ್ಲ ಕಡೆಯಲ್ಲಿಯೂ ಕೂಡ ಆಹಿತ ಆಹಿತ ಅಂದ್ರೆ ದೇವರನ್ನು ಅವಾಹನೆ ಮಾಡಿ ಅಲ್ಲಿ ಗಂಧ ಪಾದ್ಯ ಅರ್ಜ್ಯ ಆಚಮನ ಮಧುಬರ್ಕ ಪದರಾಚಮನ ಎಲ್ಲ ಸಮರ್ಪಣೆ ಮಾಡಿ ದೇವರನ್ನು ಸಂತೋಷಗೊಳಿಸಲಿಕ್ಕೆ ಇರತಕ್ಕಂತಹ ವಿಧಾನಗಳು ಹೀಗೆ ಎಂಟು ರೀತಿಯಾಗಿರತಕ್ಕಂತಹದ್ದು ಆಹಿತ ಆಹಿತ ಪ್ರತಿಮೆ ವಿಜಾತೀಯ ನಾವು ನಿನ್ನೆ ನೋಡಿದ್ದೇನೆ ಸಹಜ ಅಂತ್ ಸಹಜ ಅಂತ ಅದು ಭಗವಂತನ ಜೊತೆಗೆ ಬಂದಿರತಕ್ಕಂತಹದ್ದು ರೂಪಗಳೆಲ್ಲ ಉದಾಹರಣೆಗೆ ಲಕ್ಷ್ಮಣ ಬಲಭದ್ರ ಇದೆಲ್ಲ ಲಕ್ಷ್ಮಣ ಭಗವಂತನ ಜೊತೆಗೆ ಬಂದವ ಭಗವಂತ ಸಾಕ್ಷಾತ್ ಚಿನ್ಮಯ ವಿಗ್ರಹ ಲಕ್ಷ್ಮಣ ಬಲಭದ್ರ ಅದು ದೇವರಲ್ಲ ದಶಾವತಾರದಲ್ಲಿ ಬಲಭದ್ರನನ್ನು ಸೇರಿಸ್ತಾರೆ ರಾಮೋ ರಾಮಶ್ಚ ರಾಮಶ್ಚ ಅಂತ ಮೂರು ರಾಮರನ್ನು ಸೇರಿಸ್ತಾರೆ ಒಂದು ಪರಶುರಾಮ ಒಂದು ದಾಶರಥಿ ರಾಮ ಇನ್ನೊಂದು ನೇಗಿಲು ಹೊತ್ತರಾಮ ಅವ ಅಲ್ಲ ಹತ್ತು ಅವತಾರದಲ್ಲಿ ಸೇರುವುದಿಲ್ಲ ಅದು ಸಹಜ ವಿಗ್ರಹ ಸಹಜ ಅಂತಂದರೆ ಅದರಲ್ಲಿ ಭಗವಂತನ ಶುಕ್ಲಕೇಶದ ಆವೇಶ ಅದು ಅದರಿಂದ ಅದು ಪೂರ್ಣ ಅಭಿನ್ನವಾದ ಭಗವಂತನ ರೂಪ ಅಲ್ಲ ಅದರಲ್ಲಿ ಭಗವಂತನನ್ನು ನಾವು ಅನುಸಂಧಾನ ಮಾಡುವಂತಹದ್ದು ಅದು ಸಹಜ ಅಂತ ಪಟ್ಟಿ ಮಾಡಿದ್ದಾರೆ ಖಂಡ ಅಖಂಡ ಅಂತ ಖಂಡ ಅಂತಂದರೆ ಈ ಚಂದ್ರ ಇದ್ದಾನೆ ಚಂದ್ರನಲ್ಲಿ ಎರಡು ಪ್ರಕಾರ ಹುಣ್ಣಿಮೆಯೇ ಚಂದ್ರ ಅಮಾವಾಸ್ಯ ಚಂದ್ರ ಅಂತ ಹೇಳಿ ಕಿಲ್ವೇ ಇಲ್ಲ ಅಮಾವಾಸ್ಯ ದಿವಸ ಚಂದ್ರನೇ ಇಲ್ಲ ಪ್ರತಿಪತ್ತು ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಇಲ್ಲೆಲ್ಲ ಇರತಕ್ಕಂತಹ ಚಂದ್ರ ಈ ಉಳಿದ ತಿಥಿಯಲ್ಲಿ ಇರತಕ್ಕಂತಹ ಚಂದ್ರ ಖಂಡ ಚಂದ್ರ ಹುಣ್ಣಿಮೆ ದಿವಸ ಕಾಣಿಸುವ ಚಂದ್ರ ಅಖಂಡ ಚಂದ್ರ ಈ ಖಂಡ ಚಂದ್ರನಲ್ಲಿಯೂ ಭಗವಂತನ ಅಖಂಡ ರೂಪ ಇದೆ ಅಖಂಡ ಚಂದ್ರನಲ್ಲಿಯೂ ಕೂಡ ಭಗವಂತನ ಅಖಂಡವಾಗಿರತಕ್ಕಂತಹ ರೂಪ ಇದೆ ಇದನ್ನು ನಾವು ಅನುಸಂಧಾನ ಮಾಡಬೇಕಾದ ಚಂದ್ರನ ಖಂಡ ಇದ್ರೆ ಇದು ಕೂಡ ಭಗವಂತನ ತುಂಡು ರೂಪ ಏನೋ ಅಲ್ಲ ಇದರಲ್ಲಿ ಇರುವಂತಹದ್ದು ಭಗವಂತನ ಅಖಂಡವಾದ ರೂಪ ಇದೆ ಯಾಕೆಂದ್ರೆ ಚಂದ್ರನ ಕಲೆಗೂ ಕೂಡ ಎಷ್ಟು ಸೌಂದರ್ಯ ಈಶ್ವರ ತನ್ನ ಶಿರಸ್ನಲ್ಲೇ ಭೂಷಣವನ್ನಾಗಿ ಅದನ್ನ ಇಟ್ಟುಕೊಂಡಿದ್ದಾನೆ ಅದರಿಂದ ಚಂದ್ರ ಅದು ಒಂದು ಭೂಷಣೆ ಭಗವಂತ ಅಖಂಡವಾಗಿ ಇದ್ದಾನೆ ಅಖಂಡವಾದ ಚಂದ್ರನಲ್ಲಿ ಧನ್ವಂತರಿ ಹಂಸ ಇಂತಹ ರೂಪಗಳೆಲ್ಲ ಚಂದ್ರನಲ್ಲಿ ಭಗವಂತನ ರೂಪಗಳನ್ನು ನಾವು ಆರಾಧನೆ ಮಾಡುವ ಶೀತಾಂಶ ಮಂಡಲ ಗತಂ ಸ್ಮರತಾತ್ಮ ಸಂಸ್ಥರಿ ರೂಪ ಇರುವುದು ಚಂದ್ರಮಂಡಲದಲ್ಲಿ ಹೀಗೆ ಖಂಡ ಅಖಂಡ ಹೀಗೆ ಹತ್ತು ಭಗವಂತನ ಪೂಜೆಯ ಪ್ರತೀಕಗಳು ಇಷ್ಟು ಪ್ರತೀಕಗಳಲ್ಲಿ ಭಗವಂತನ ವಿಭೂತಿ ರೂಪಗಳು ಅದರಲ್ಲಿ ಮೊದಲನೆಯದ್ದು ನೀತ ಅತ್ಯಂತ ಅಭಿನ್ನವಾದ ರೂಪವಾಗಿದ್ದರೆ ಉಳಿದದರಲ್ಲಿ ಭಗವಂತನ ವಿಶೇಷ ಸನ್ನಿಧಾನಗಳು ವಿಶೇಷ ಆವೇಶಗಳು ೀಗಿತ್ತು ನಾವು ಚಿಂತನೆ ಮಾಡಬೇಕಾದ್ದು ಅಂತ ಈ ಚಿಂತನೆ ಮಾಡುವಾಗ ದಾಸರೊಂದು ಕಲ್ಪನೆಯನ್ನು ಕೊಡ್ತಾರೆ ಒಳ್ಳೆಯ ಕಲ್ಪನೆ ಕೊಡ್ತಾರೆ ಇದು ಶಾಸ್ತ್ರದಲ್ಲಿ ಬಂದಿರತಕ್ಕಂತಹ ನಿಯಮ ಭಾವ ದ್ರವ್ಯ ಕ್ರಿಯೆಗಳನಿಸುವ ಈ ವಿಧ ಅದ್ವೈತತ್ರಯಂಗಳ ಭಾವಿಸುತ್ತ ಸರ್ವತ್ರ ಮರೆಯದೆಲೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಿಪಾಳು ಕರಿವರ ಗೊಲಿದ ತೆರೆದಂತೆ ದಾಸರು ಹೇಳುತ್ತಾರೆ ಕರಿ ವರಗೆ ಒಲಿದ ತೆರೆದಂತೆ ಕರಿವರ ನೀಗ ವರ ಕೊಟ್ಟ ಭಗವಂತನ ಹಾಗೆ ಕರಿವರ ಪೂಜೆ ಮಾಡಿದ್ದಕ್ಕೊಂದು ಉದಾಹರಣೆ ಅದು ಪೂರ್ವ ಜನ್ಮದಲ್ಲಿ ಪೂಜೆ ಮಾಡಿದ್ದು ಆ ಜನ್ಮದಲ್ಲಿ ಪೂಜೆ ಮಾಡಿದ್ದು ಎರಡೂ ಪೂಜೆಯನ್ನು ನಮಗೆ ನೆನಪಿಸಿಕೊಡ್ತಾರೆ ಕರಿವರಗೊಲಿದ ತೆರೆದಂತೆ ಕರಿವರನಿಗೆ ಭಗವಂತ ಹೇಗೆ ಒಲಿದ ಹಾಗೆ ನಮಗೆ ಭಗವಂತ ಒಲಿತಾನೆ ಅಂತ ಈ ಕರಿವರನಿಗೂ ಪೂಜೆಗೂ ಭಾರಿ ನಂಟು ಕರಿವರ ಹಿಂದಿನ ಜನ್ಮದಲ್ಲಿ ಪೂಜೆ ಮಾಡದಿದ್ದದ್ದಕ್ಕೆ ಕರಿವರನಾಗಿ ಬಂದದ್ದು ಕರಿವರನಾಗಿ ಪೂಜೆ ಮಾಡಿದ್ರಿಂದಲೇ ಇವತ್ತು ಎಲ್ರಿಂದನೂ ಮಾನ್ಯನ ಹಾಕಿದ್ದಾನೆ ಅದರಿಂದ ದಾಸರಿಗೆ ಬಹಳ ಪ್ರಿಯವಾದ ಒಂದು ರೂಪ ಕರಿವರ ಒಲಿದ ಅಂತ ಎಲ್ಲಿದ್ರೂ ಬಿಡುವುದಿಲ್ಲ ಆದರೆ ನಮಗೆ ದಾಸರ ಜಗನ್ನಾಥ ದಾಸರು ಹೇಳ್ತಾರೆ ಈ ಪೂಜೆಯ ಪ್ರಕರಣದಲ್ಲಿ ಕರಿವರ ಯಾಕೆ ಬಂದ ಪೂಜೆ ಸರಿಯಾಗಿ ಮಾಡದಿದ್ದದ್ದಕ್ಕೆ ಆನೆಯಾಗಿ ಹುಟ್ಟಿದ ಪೂಜೆ ಸರಿಯಾಗಿ ಮಾಡಿದ್ದಕ್ಕೇನೆ ದೊಡ್ಡ ಪುಣ್ಯವನ್ನು ಪಡೆದ ಅದರಿಂದ ಪೂಜೆಗೂ ಈ ಕರಿವರನಿಗೂ ಭಾರಿ ಸಂಬಂಧ ಹಿಂದಿನ ಜನ್ಮದಲ್ಲಿ ಇಂದ್ರದ್ಯುಮ್ದನ ಆಗಿದ್ದ ಪೂಜೆ ಮಾಡುವಾಗ ಮಹಾತ್ಮರು ಬಂದರೆ ಎದ್ದು ನಿಂತು ಗೌರವ ಕೊಡ್ಲಿಲ್ಲ ನೋಡಿ ಪೂಜೆಯಲ್ಲಿ ಎಷ್ಟೆಲ್ಲ ನಾವು ಗಮನಿಸಬೇಕಾತು ಅದನ್ನು ಈ ಮೂವತ್ತೆರಡು ಅಪರಾಧಗಳು ಅಂತ ಪಟ್ಟಿ ಮಾಡುತ್ತಾರೆ ಆ ಒಂದು ಅಪರಾಧ ಏನು ಅಂತಂದ್ರೆ ದೊಡ್ಡವರ ಪೂಜೆಯ ಮುಂದೆ ಚಿಕ್ಕವರ ಪೂಜೆ ಅದು ಮಹಾ ಅಪರಾಧ ಅಂತ ದೊಡ್ಡವರು ಚಿಕ್ಕವರು ಯಾರು ತೀರ್ಮಾನ ಮಾಡುದು ಬೇರೆ ಅಂತ ಅಲ್ಲಿ ಹೇಳಿತ್ತು ಹಾಗೆ ದೊಡ್ಡವರ ಮುಂದೆ ಚಿಕ್ಕವರು ಪೂಜೆ ಮಾಡಿದರೆ ಅವಾಗ ಇದು ಅಪರಾಧಗಳಲ್ಲಿ ಇದನ್ನು ಪಟ್ಟಿ ಮಾಡಿದ್ದಾರೆ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಅವರ ಪೂಜೆಯ ಮುಂದೆ ನಮ್ದೊಂದು ಅದಕ್ಕಿಂತ ದೊಡ್ಡದು ಪೀಠ ಹಾಕಿ ನಾವು ಪೂಜೆ ಮಾಡಿದರೆ ಅದನ್ನು ಅಪರಾಧ ಅಂತ ಮೂವತ್ತೆರಡು ಅಪರಾಧಗಳಲ್ಲಿ ಒಂದು ಅಂತ ಪಟ್ಟಿ ಮಾಡಿದ್ದಾರೆ ದಾತ್ರ ಅಪರಾಧಗಳಲ್ಲಿ ನಮ್ಮ ಇಂದ್ರದ್ಯಿಂದ ರಾಜನೀಗ ಆದದ್ದು ಶೀಘೆ ಭಗವಂತನ ಪೂಜೆ ಮಾಡುತ್ತಿದ್ದ ದೇವರ ಪೂಜೆ ಮಾಡುವಾಗ ಮಹಾತ್ಮರು ಬಂದರು ಅಗತ್ಯರು ಬಂದರು ಎಂದು ನಿಂತಿರು ಗೌರವ ಕೊಡಲಿಲ್ಲ ಎಂತಹ ಪ್ರತೀಕ ಅಗಸ್ತ್ಯರು ದೊಡ್ಡ ಪ್ರತೀಕ ಭಗವಂತನನ್ನು ನಿತ್ಯ ಚಿಂತನೆ ಮಾಡುವವರು ಬಂದಾಗ ಆ ಅಧಿಷ್ಠಾನದಲ್ಲಿ ಪೂಜೆ ಆಗಲಿಲ್ಲ ಸಾಮಾನ್ಯವಾಗಿ ಅತಿಥಿ ದೇವೋಭವ ಅಂತ ಉಪನಿಷತ್ತು ಹೇಳಿದೆ ಒಬ್ಬ ಅತಿಥಿ ಬಂದ ಅವನಲ್ಲಿ ಭಗವಂತನನ್ನು ಆರಾಧನೆ ಮಾಡಬೇಕು ಅಂತು ಇಂತಹ ದೊಡ್ಡ ಪ್ರತೀಕ ಸಿಕ್ಕಿದಾಗ ಆರಾಧನೆ ಮಾಡಲಿಲ್ಲ ಅಂತಂದ್ರೆ ಅದೆಷ್ಟು ಅಪರಾಧ ಆಯಿತು ಎಷ್ಟು ಅಪರಾಧ ಆಯ್ತು ಅಂದ್ರೆ ಆನೆಯ ಜನ್ಮ ಬಂತು ಅಷ್ಟು ಅಪರಾಧ ಆಯಿತು ಆದ್ರೆ ಪೂಜೆ ಮಾಡಿದ್ದಕ್ಕಿದು ಫಲನ ಅಂತ ಕೇಳಿದರೆ ಇಲ್ಲ ಆನೆಯ ಜನ್ಮದಲ್ಲಿಯೂ ಭಗವಂತ ಪೂಜೆಯನ್ನು ಸ್ವೀಕಾರ ಮಾಡಿದ ಜನ್ಮಾಂತರದಲ್ಲಿ ಪೂಜೆ ಮಾಡಿದರೆ ಎಷ್ಟು ಸಮಯ ಮೇಲೆ ಸಂಸ್ಕಾರ ಬೀಳುತ್ತೆ ಅಂತಂದರೆ ಯಾವುದೋ ನಾಲ್ಕು ಕಾಲಿನ ಪ್ರಾಣಿಯಾಗಿ ನಾವು ಹುಟ್ಟಿದ್ರೂ ಆ ಸಂಸ್ಕಾರ ನಮ್ಮಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ ಅಲ್ಲಿಯೂ ನಮ್ಮಿಂದ ಪೂಜೆ ನಡೆಯುತ್ತೆ ಹಿಂದಿನ ಜನ್ಮದಲ್ಲಿ ರಾಜನಾಗಿ ವಿಶಿಷ್ಟ ಪೂಜೆಯನ್ನು ಮಾಡಿದ ಯಾವುದೋ ಒಂದು ಚಿಕ್ಕ ವಿಷಯದಲ್ಲಿ ಕಾಲಿತ್ಯ ಜಾರಿ ಆನೆಯಾಗಿ ಹುಟ್ಟಿದ ಆದರೆ ಕೊನೆ ಕ್ಷಣಕ್ಕೆ ಆ ಪೂಜೆಯೇ ನೆನಪಿಗೆ ಬಂತು ಕೊನೆ ಕ್ಷಣಕ್ಕೆ ಪೂಜೆಗೆ ನೆನಪು ಭಗವಂತನ ಪೂಜೆಯನ್ನು ಮಾಡಿದ ಕರಿವರ ಒಲಿದ ಭಗವಂತ ಆ ಆನೆಯ ಪೂಜೆಗೆ ಇಷ್ಟನಾಗಿ ಮೆಚ್ಚಿ ಒಂದು ರೂಪವನ್ನೇ ಸ್ವೀಕಾರ ಮಾಡಿಕೊಂಡು ಬಂದ ಕರಿವರ ಗೊಲಿದ ರೂಪ ಅಂತ ಹೇಳುವುದೇ ಹಾಗೆ ಅದು ಯಾವ ರೂಪ ಅಂದ್ರೆ ಕರಿವರನಿಗೆ ಒಲಿದ ರೂಪ ಅಂತ ಇಷ್ಟರ ಮಟ್ಟಿಗೆ ಪೂಜೆ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಆದ್ರಿಂದ ಎಷ್ಟು ಕಷ್ಟ ಬಂದರೂ ನಾನು ಪೂಜೆ ಬಿಡಬಾರದು ಅನ್ನುವುದಕ್ಕೆ ದಾಸರು ಇಲ್ಲಿ ನೆನಪಿಸಿದ್ದು ಉದಾಹರಣೆ ಕರಿವರ ಗೊಲಿದ ತೆರದಂತೆ ಕರಿವರ ಪೂಜೆ ಮಾಡಿದ ಹಾಗೆ ಪೂಜೆ ಮಾಡಬೇಕು ಕರಿವರ ಹೇಗೆ ಪೂಜೆ ಮಾಡಿದ ಅದನ್ನು ಗಮನಿಸಬೇಕು ನಾವು ಅದನ್ನು ದಾಸರು ಹೇಳ್ತಾರೆ ಭಾವ ದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳಲ್ಲಿ ಅಂತ ಹೇಳ್ತಾರೆ ಅದ್ವೈತ ಬಿಡ್ಲಿಕ್ಕಾಗುವಲ್ರಿ ಮಾಧ್ವರಾಗಿ ಹುಟ್ಟಿದರೂ ಅದ್ವೈತ ಅಂತ ಹೇಳಿದ್ರು ಅದ್ವೈತಿಗಳಿಗೆ ಒಂದೇ ಅದ್ವೈತ ಮಾಧ್ವರಿಗೆ ಮೂರು ಅದ್ವೈತ ಅಂತ ಹೇಳಿದ್ರು ಅದ್ವೈತ ಅಮೃತ ಅದ್ವೈತದ ಅಮೃತ ವರ್ಷನೇ ಭಗವದ್ಗೀತೆ ಶ್ಲೋಕದಲ್ಲಿ ಒಂದಿದೆ ಅದ್ವೈತ ಅಮೃತ ವರ್ಷಿಣಿ ಅಂತ ಹೇಳ್ತಾನೆ ಮಾತ್ರ ಎಲ್ಲ ತಲೆ ಕೆಡಿಸಿಕೊಳ್ತಾರೆ ಅಯ್ಯೋ ಏನಂತಂದರೆ ಅದ್ವೈತ ಅಮೃತ ವರ್ಷಿಣಿ ಭಗವದ್ಗೀತೆ ಅಂತ ದಾಸ್ತರು ವ್ಯಾಖ್ಯಾನ ಬರೀತಾರೆ ಹೌದು ಅದ್ವೈತಾಮೃತ ವರ್ಷಿಣಿ ಅದ್ವೈತ ಬೇಕೇ ಬೇಕು ಅಂತ ಎಷ್ಟು ಕಡೆ ಅದ್ವೈತ ಬೇಕು ಗೊತ್ತೋ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಅದ್ವೈತಗಳಿವೆ ನಮ್ಮಲ್ಲಿ ಭಗವಂತನ ರೂಪಗಳಿಗೆ ಅದ್ವೈತ ಬೇಕಾ ಅದ್ರಲ್ಲಿ ಚರ್ಚೆನೆ ಇಲ್ಲ ಭಗವಂತನಿಗೂ ಗುಣಗಳಿಗೂ ಅದ್ವೈತ ಬೇಕಾ ಬೇಕೇ ಬೇಕಾಗಿರ್ತಕ್ಕಂಥ ಇದರ ಜೊತೆಗೆ ಮೂರು ಅದ್ವೈತ ಭಾಗವತದಲ್ಲಿ ಪ್ರತಿಪಾದನೆ ಮಾಡಿರತಕ್ಕಂತಹ ಅದ್ವೈತವನ್ನು ಇಲ್ಲಿ ನೆನಪಿಸುತ್ತಾರೆ ದಾಸರು ಭಾವ ಅದ್ವೈತ ದ್ರವ್ಯ ಅದ್ವೈತ ಕ್ರಿಯಾ ದ್ವೈತ ಅದ್ವೈತ ಶಬ್ದಕ್ಕೆ ಒಂದು ಅಂತ ಅರ್ಥ ದ್ವೈತ ಅಂದ್ರೆ ಎರಡು ಅದ್ವೈತ ಅಂದ್ರೆ ಒಂದು ದ್ವೇದ ಇಲ್ಲ ಎಲ್ಲೆಲ್ಲಿ ಭೇದ ಇಲ್ಲ ಭಾವದಲ್ಲಿ ಭೇದ ಇಲ್ಲ ದ್ರವ್ಯದಲ್ಲಿ ಭೇದ ಇಲ್ಲ ಕ್ರಿಯೆಗಳಲ್ಲಿ ಭೇದ ಇಲ್ಲ ಹೀಗೆ ನಾವು ಚಿಂತನೆ ಮಾಡಬೇಕಂತ ಹೀಗೆ ಉಪಾಸನೆ ಮಾಡಬೇಕು ಪೂಜೆ ಮಾಡಬೇಕಾಗಿದ್ರೆ ಇದು ಪೀಠಪೂಜೆ ಪೀಠಿಕಾ ಪೂಜೆ ಭೂಮಿಕಾ ಪೂಜೆ ಮೊದಲು ಇಷ್ಟು ತಯಾರಾಗಬೇಕು ಇಷ್ಟು ತಯಾರಾದ ಮೇಲೆ ದೇವರಾಸ್ತ್ರ ಹೋಗಿ ನಾವು ಕೂತ್ಕೊಳ್ಳಲಿಕ್ಕೆ ಅಧಿಕಾರ ಬರುತ್ತೆ ಯಾವುದದು ಮೊದಲು ಬಾವ ಅದ್ವೈತ ಅಂತ ಆಮೇಲೆ ದ್ರವ್ಯ ಅದ್ವೈತ ಆಮೇಲೆ ಕ್ರಿಯಾದ್ವೈತ ಅಂತ ಮೂರು ಅದ್ವೈತಗಳು ಮೊದಲನೇದ್ದು ಭಾವದಲ್ಲಿ ಅದ್ವತ ಭಾವ ಅಂದರೆ ಪದಾರ್ಥಗಳು ಪದಾರ್ಥಗಳಲ್ಲಿ ಅದ್ವೈತ ಇದೆ ಅಂತ ಯಾವ ಪದಾರ್ಥಗಳಲ್ಲಿ ಹೇಗೆ ಅದ್ವೈತ ಇದೆ ಅಂತಂದರೆ ಪ್ರಕೃತಿ ಇದೆ ಮಹತ್ವತ್ವ ಇದೆ ಇವುಗಳಿಗೆ ಅವಯವ ಅವಯವಿ ಭಾವ ಇವುಗಳಿಗೆ ಐಕ್ಯ ಚಿಂತನೆ ಮಾಡಬೇಕಂತೆ ಅವಯವ ಅವಯವಿಗಳು ಒಂದು ಭೇದ ಅಭೇದ ಅಭೇದನೂ ಇದೆ ಅದರಲ್ಲಿ ಮಣ್ಣಿನಿಂದ ಮಡಿಕೆ ನಾವು ಮಣ್ಣಿಗೂ ಮಡಿಕೆಗೂ ಭಾವ ಅದ್ವೈತ ಭಾವ ಅಂದರೆ ಪದಾರ್ಥಗಳು ಭಾವ ಪದಾರ್ಥಗಳಿಗೆ ಅದ್ವೈತ ಏಕತೆಯನ್ನು ಚಿಂತನೆ ಮಾಡಬೇಕು ಮಣ್ಣೇ ಮಡಿಕೆ ಅದು ಯಾಕೆಂದರೆ ತಾರ್ಕಿಕ ಸಂಸ್ಕಾರ ದೃಢವಾಗಿದ್ದರೆ ಮಣ್ಣು ಬೇರೆ ಮಡಿಕೆ ಬೇರೆ ತಾರ್ಕಿಕರ ಪಕ್ಷದ ಪ್ರಕಾರ ಮಣ್ಣು ಬೇರೆ ಮಡಿಕೆ ಬೇರೆ ಅಲ್ವಾ ಸಾಮಾನ್ಯವಾಗಿ ನೋಡಿದರೆ ಹಾಗೆ ನಮಗೆ ಅನಿಸ್ತದೆ ಮಣ್ಣು ಪುಡಿಪುಡಿ ಆಗುವಂತಹದ್ದು ಮಡಿಕೆಗೆ ಒಂದು ಶೇಪ್ ಇದೆ ಮಣ್ಣು ಮಡಿಕೆಯಿಂದ ನೀರು ತರಲಿಕ್ಕಾಗತ್ತೆ ಮಣ್ಣಿನಿಂದ ತರಲಿಕ್ಕಾಗುವುದಿಲ್ಲ ಮಣ್ಣು ಮಡಿಕೆ ಬೇರೆ ಅಂತ ಹೇಳ್ತಾರೆ ಆದರೆ ಮಣ್ಣು ಮಡಿಕೆ ಬೇರೆ ಅಲ್ಲ ಮಣ್ಣೇ ಮಡಿಕೆ ಆಗಿರತಕ್ಕಂಥದ್ದು ಮಣ್ಣೆ ಮೃಣ್ಮಯವಾಗಿರತಕ್ಕಂಥದ್ದು ಮಡಿಕೆ ಭೇದ ಅವೇದ ಅಲ್ಲಿ ಭೇದ ಇದೆ ಅದರ ಜೊತೆಗೆ ಅವೇದವನ್ನು ಚಿಂತನೆ ಮಾಡಬೇಕು ಇಡೀ ಬ್ರಹ್ಮಾಂಡವನ್ನು ನಾವು ಚಿಂತನೆ ಮಾಡುತ್ತೇವೆ ಇಡೀ ಬ್ರಹ್ಮಾಂಡ ಚಿಂತನೆ ಮಾಡುವಾಗ ಇದರ ಮೂಲ ಯಾವುದು ಅಂತ ನಾವು ಚಿಂತನೆ ಮಾಡಬೇಕಾದ್ರು ಎಲ್ಲಿಂದ ಬಂತು ಬ್ರಹ್ಮಾಂಡ ಅದಕ್ಕೆ ಮೂಲಭೂತವಾದ ಭೂತಗಳು ಅದಕ್ಕೆ ಮೂಲಭೂತವಾದ ಅಹಂಕಾರ ಅದಕ್ಕೆ ಮೂಲಭೂತವಾದ ಮಹತ್ವ ಅದಕ್ಕೆ ಮೂಲಭೂತವಾದ್ದು ಪ್ರಕೃತಿ ಅಲ್ಲಿವರೆಗೆ ಐಕ್ಯ ಚಿಂತನೆ ಮಾಡಬೇಕು ಅಂದರೆ ಇಡೀ ಈ ಪ್ರಪಂಚ ಅದಕ್ಕೆ ಕಾರಣವಾಗಿರತಕ್ಕಂತಹ ವಸ್ತುವಿನಿಂದ ಅದು ಅಭಿನ್ನವಾಗಿದೆ ಇದು ಭಾವ ಅದ್ವೈತ ಕಾರ್ಯಕಾರಣಗಳಿಗೆ ಐಕ್ಯವನ್ನು ಚಿಂತನೆ ಮಾಡೋದು ನಾವು ಎಷ್ಟೆಲ್ಲ ವಸ್ತುಗಳನ್ನು ಪೂಜೆಯಲ್ಲಿ ವಿನಿಯೋಗ ಮಾಡುತ್ತೇವೆ ಅದು ಮೂಲತಃ ಪ್ರಕೃತಿಗೆ ಸಂಬಂಧಪಟ್ಟದ್ದು ಅಂದರೆ ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಪ್ರಕೃತಿಯ ಕಾರ್ಯ ಪ್ರಪಂಚ ಇದು ಭಾವ ಅದ್ವೈತ ಅಂತ ಅದರ ಜೊತೆಗೆ ಆ ಭಾವದ ಒಳಗೆ ಭಗವಂತನ ರೂಪಗಳಿವೆ ಅವಗಳಿಗೆ ಪೂರ್ಣ ಅಭೇದವನ್ನು ಚಿಂತನೆ ಮಾಡಬೇಕು ಯಾವುದೇ ಒಂದು ಪೂಜೆಗೆ ಉಪಯೋಗ ಮಾಡತಕ್ಕಂತಹ ವಸ್ತು ಇದೆ ಅದು ಅದರ ಕಾರಣದಿಂದ ಹುಟ್ಟಿದ್ದು ಅಷ್ಟೇ ಅಲ್ಲ ಆ ಕಾರಣ ಕಾರ್ಯಗಳಲ್ಲಿ ಇರತಕ್ಕಂತಹ ಭಗವಂತನ ರೂಪಗಳು ಅದು ಒಂದು ಅವುಗಳಿಗೆ ಐಕ್ಯ ಅದ್ವೈತ ಅದನ್ನು ಚಿಂತನೆ ಮಾಡಬೇಕಾದ್ದು ಇದು ಯಾಕೆ ಹೇಳ್ತಾರೆ ದಾಸರು ಅಂತಂದ್ರೆ ನಾವು ಪೂಜೆ ಮಾಡತಕ್ಕಂತಹ ವಸ್ತುವಿನ ಬಗ್ಗೆ ಉಪೇಕ್ಷೆ ಸಲ್ಲದು ಅಂತ ಪ್ರಾಯಶಃ ಪೂಜೆ ಎಲ್ಲ ಮಾಡ್ತೇವೆ ದೇವರ ಬಗ್ಗೆ ಭಾರಿ ಗೌರವ ಇರ್ತದೆ ದೇವರ ಪೂಜೆಗೆ ಉಪಯೋಗ ಮಾಡುವ ವಸ್ತುವಿನಲ್ಲಿ ಮಾತ್ರ ನಮಗೆ ಶ್ರದ್ಧೆ ಇರುವುದಿಲ್ಲ ಪಾತ್ರೆ ಡಬಾ ಡಬಾ ಡಬಾ ಕೆಳಗೆ ಬೀಳ್ತಾ ಇರ್ತದೆ ಅದು ಒಂದು ಕೇಳಲಿಕ್ಕೂ ಕಿರಿಕಿರಿ ಬೇರೆ ಅಷ್ಟೇ ಅಲ್ಲ ದಾಸರು ಹೇಳೋದು ಆ ಪೂಜೆಯ ಪಾತ್ರ ಅದನ್ನು ಉಪೇಕ್ಷೆ ಮಾಡಬೇಡಿ ಇಲ್ಲಿಯೂ ನಾವು ಚಿಂತನೆ ಮಾಡಬೇಕಾದ ಅಂಶ ಇದೆ ಇದು ಪ್ರಕೃತಿಯಿಂದ ನಿರ್ಮಿತವಾಗಿರತಕ್ಕಂತಹದ್ದು ಐಕ್ಯ ಅದರ ಒಳಗೆ ಭಗವಂತ ಇರ್ತಾನೆ ಅನ್ನೋದನ್ನು ಮರಿಬೇಡಿ ದಾಸರಂತ ಒಂದು ಕಡೆ ಹೇಳ್ತಾರೆ ಲಕ್ಷ್ಮೀ ಆ ಪಾತ್ರೆಯಲ್ಲಿ ನಿಂತಿರ್ತಾರೆ ಅಂತ ನಾವು ಪಾತ್ರೆಯನ್ನು ಹೊತ್ತು ಹಾಕಿದರೆ ಲಕ್ಷ್ಮಿಯನ್ನೇ ಹೊತ್ತು ಹಾಕಿದ ಹಾಗೆ ಅಂತ ಹೊರಟು ನಮ್ಮ ಯಜಮಾನರ ಪೂಜೆಗೆ ಉಪಯುಕ್ತವಾದ ಪಾತ್ರೆಯಲ್ಲಿ ನಾನು ಬಂದು ಕೂತ್ರೆ ನನ್ನನ್ನೇ ಹೊತ್ತು ಹಾಕ್ತೀರಾ ಇದು ಭಾವದಲ್ಲಿ ಭಗವಂತನ ಚಿಂತನೆ ಮಾಡುವಂತಹದ್ದು ಪದಾರ್ಥಗಳಲ್ಲಿ ಭಗವಂತನ ಚಿಂತನೆ ಅಲ್ಲಿ ಆ ಭಗವಂತನ ರೂಪಗಳಿಗೆ ಐಕ್ಯ ಚಿಂತನೆ ಅಲ್ಲಿರತಕ್ಕಂತಹ ಲಕ್ಷ್ಮೀ ರೂಪಗಳಿಗೆ ಐಕ್ಯ ಚಿಂತನೆ ಇದೆಲ್ಲ ಭಾವ್ವೈತದಲ್ಲಿ ಪ್ರವೇಶ ಆಗುವಂತಹದ್ದು ಅದರಿಂದ ಪ್ರತಿಯೊಂದು ಪದಾರ್ಥದಲ್ಲಿಯೂ ಕೂಡ ಪ್ರಕೃತಿಯಿಂದ ಏಕತೆಯನ್ನು ಕಾಣುವುದರ ಜೊತೆಗೆ ಅಲ್ಲಿರತಕ್ಕಂತಹ ಭಗವಂತನ ರೂಪಗಳನ್ನು ಚಿಂತನೆ ಮಾಡಬೇಕಾದ್ದು ಅಂತ ಒಂದು ಇದು ಭಾವಾದ್ವೈತ ಅಂತ ಇದು ಪೂಜೆಗೆ ಬೇಕಾದಂತಹ ಪರಿಕರದಲ್ಲಿ ನಾವು ತುಳಸಿ ಇರಬಹುದು ಅಥವಾ ನೀರಿರಬಹುದು ಯಾವುದೇ ಕಲಶ ಪಾತ್ರೆಗಳಿರಬಹುದು ಎಲ್ಲದರಲ್ಲಿ ಭಾವದಲ್ಲಿ ಇರತಕ್ಕಂತಹ ಏಕತೆಯನ್ನು ಚಿಂತನೆ ಮಾಡುವಂಥದ್ದು ಇನ್ನು ದ್ರವ್ಯ ಅದ್ವೈತ ಅಂತ ಇದು ಬಹಳ ಮುಖ್ಯವಾದ್ದು ದ್ರವ್ಯದ್ವೈತ ಅಂತಂದರೆ ಪೂಜೆಗೆ ಉಪಯೋಗ ಮಾಡತಕ್ಕಂತಹ ವಸ್ತುಗಳು ಅಷ್ಟೇ ಅಲ್ಲ ಪೂಜೆ ಮಾಡುವವನಿಗೆ ಸಂಬಂಧಪಟ್ಟಿರತಕ್ಕಂತಹ ವಸ್ತುಗಳು ಅಲ್ಲಿ ಭಗವಂತನನ್ನು ಚಿಂತನೆ ಅನುಸಂಧಾನ ನಾವು ಮಾಡಬೇಕಂತೆ ಅಷ್ಟು ಅನುಸಂಧಾನ ಮಾಡಿದರೆ ಪೂಜೆ ಚೆನ್ನಾಗಿ ನಡೆಯಲಿಕ್ಕೆ ಸಾಧ್ಯ ಅಂತ ಯಾಕೆ ದಾಸರಿಗೆ ಮಾತು ಹೇಳ್ತಾರೆ ಅಂತಾದರೆ ಪೂಜೆ ಮಾಡುವಾಗ ಇದೇ ಪ್ರತಿಬಂಧಕ್ಕಾಗುವುದು ಜಾಸ್ತಿ ಉಂಟು ಎಲ್ಲ ಬರೋದು ಪೂಜೆ ಕೂತಾಗಲಿ ಅಲ್ಲಿವರೆಗೆ ಯಾವ ಸಮಸ್ಯೆಗಳು ಇರುವುದಿಲ್ಲ ಎಲ್ಲ ನೆನಪಾಗುವುದು ಪೂಜೆ ಕೂತಾಗ ನೆನಪಾಗುವಂತಾದ್ರು ಅದು ನನ್ನ ಸಂಬಂಧಿಕರು ಇದ್ರಿ ಅದೇ ಒಂದು ಫೋನ್ ಮಾಡಲಿಕ್ಕಿತ್ತು ಮರ್ತೇ ಬಿಟ್ಟೆ ಪೂಜೆ ಆಗುವಾಗ ನೆನಪಾಗ ಪೂಜೆ ನಿಂತು ಅಲ್ಲಿ ಒಂದು ಮಗು ಬಂತು ಆಡ್ತಾ ಆಡ್ತಾ ಬಂತು ಅಪ್ಪಾ ಅಪ್ಪಾ ಅಂತ ಹೇಳ್ತಾ ಬಂತು ಶಾಲೆಗ್ರಾಮ ಅಲ್ಲಿ ನಮ್ಮ ದೇವರು ಅಲ್ಲಿ ಇದೆಲ್ಲ ತಲೆಯಲ್ಲಿಟ್ಟುಕೊಂಡು ದಾಸರು ಹೇಳ್ತಾರೆ ಅದು ದ್ರವ್ಯ ಅದ್ವೈತ ಅಂತ ದ್ರವ್ಯಗಳಲ್ಲಿ ಏಕತೆಯನ್ನು ಚಿಂತನೆ ಮಾಡಬೇಕಾದ ಉಂಟು ಯಾವುದೆಲ್ಲ ದ್ರವ್ಯಗಳು ದಾಸರನ್ನು ಪಟ್ಟಿಯೇ ನಮ್ಮ ವಿತ್ತ ದೇಹ ಆಗಾರ ದಾರ ಅಪತ್ಯ ಮಿತ್ರಾದಿಗಳೊಳಗೆ ಗುಣ ಚಿತ್ತ ಬುದ್ಧಿಯಾದಿ ಇಂದ್ರಿಯಗಳೊಡು ಜ್ಞಾನ ಕರ್ಮದೊಳು ತತ್ತದಾಹಯನಾಗಿ ಕರೆಸುತ್ತ ಸತ್ಯ ಸಂಕಲ್ಪಾನುಸಾರದಿ ನಿತ್ಯದಲ್ಲಿ ತಾ ಮಾಡಿ ಮಾಡಿಪನೆಂದು ಸ್ಮರಿಸುತಿರು ಪೂಜೆಗೆ ಮುಂಚೆ ಹೇಳಬೇಕಾದ ಮಂತ್ರ ಇದು ತಾ ಮಾಡಿ ಮಾಡಿಪನೆಂದು ಸ್ಮರಿಸುತ್ತ ಇರು ಭಗವಂತ ಈ ಪದಾರ್ಥಗಳಲ್ಲಿ ತುಂಬಿರ್ತಾನೆ ಅಂತ ವಿತ್ತ ಇದು ಮೊದಲನೇ ಸಮಸ್ಯೆ ಪೂಜೆ ಕೂತಾಗ ಬರತಕ್ಕಂತ ಮೊದಲನೇ ಅಡ್ಡಿ ಇದು ಆಮೇಲೆ ದೇಹ ಆಮೇಲೆ ಆಗಾರ ವಿತ್ತ ಅಂದ್ರೆ ದುಡ್ಡು ಸಂಪತ್ತುಗಳು ಈ ಸಂ ದಾಸರು ಹೇಳ್ತಾರೆ ಈ ಎಲ್ಲ ಪದಾರ್ಥಗಳ ಒಳಗೂ ಭಗವಂತ ಇರ್ತಾನೆ ಆ ಭಗವಂತನಿಗೆ ಇದೇ ಹೆಸರು ತತ್ತದಾಹ್ವಯನಾಗಿ ಸಮನ್ವಯಾಧ್ಯಾಯವನ್ನು ದಾಸರಲ್ಲಿ ಚಿಂತನೆ ಮಾಡಿದ್ದಾರೆ ತತ್ತದಾಹ್ವಯನಾಗಿ ಆವಾವ ಹೆಸರಿನಿಂದ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡುವ ವಿತ್ತ ವಿತ್ತ ಅಂದರೆ ದುಡ್ಡು ದುಡ್ಡು ಅಂದರೆ ಸಂಪತ್ತುಗಳು ಯಾವುದು ಬೇಕಾದರೂ ಆಗ್ಬೋದು ವಿತ್ತ ಅಂದರೆ ಸಂಪತ್ತು ಈ ವಿತ್ತ ಪೂಜೆಗೆ ಪ್ರತಿಬಂಧಕ ಆಗಬಾರದು ಅಂತ ದಾಸರು ಹೇಳುತ್ತಾನೆ ದುಡ್ಡು ಜಾಸ್ತಿಯಾಗಿಯೂ ಪ್ರತಿಬಂಧಕ ಆಗಬಾರದು ದುಡ್ಡು ಇಲ್ಲದೇನೂ ಪ್ರತಿಬಂಧಕ ಆಗಬಾರದು ಮುಂದೇನು ಸಮಸ್ಯೆಯೂ ಆಗಬಾರದು ಪೂಜೆಗೆ ಅದಕ್ಕೆ ಮೊದಲೇ ನಾವು ಈ ದ್ರವ್ಯಾೈತವನ್ನು ಚಿಂತನೆ ಮಾಡಬೇಕಾದ್ರು ವಿತ್ತದಲ್ಲಿ ವಿತ್ತ ಭಗವಂತ ಇರ್ತಾನೆ ಮೊದಲು ನಾವು ಚಿಂತನೆ ಮಾಡಬೇಕಾದ ವಿತ್ ಮಿತ್ರಾದಿಗಳ ಗುಣಚಿತ್ತ ಬುದ್ಧಿಯಾದಿ ಇಂದ್ರಿಯಗಳು ಜ್ಞಾನ ಕರ್ಮದವಳು ತತ್ತದಾಕ್ವಯ ಈತನಾಗಿ ಭಗವಂತ ಅಲ್ಲಿ ತುಂಬಿರ್ತಾನೆ ಅಂತ ವಿತ್ತದಲ್ಲಿ ಭಗವಂತ ಇರ್ತಾನೆ ವಿತ್ತ ಎಲ್ಲಿವರೆಗೆ ನನಗೆ ಇಷ್ಟ ಆಗುತ್ತೆ ಅಂತ ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾರೆ ಯಾವುದೇ ಒಂದು ವಿತ್ತ ಇರಬಹುದು ಆಗಾರ ಇರಬಹುದು ದೇಹ ಇರಬಹುದು ಎಲ್ಲಿವರೆಗೆ ನಮಗೆ ಇಷ್ಟ ನಮ್ಮ ಕಿಸೆಯಲ್ಲಿರುವ ನಮಗೆ ಇಷ್ಟ ದುಡ್ಡು ನನ್ನ ಕಿಸೆಯಿಂದ ನಿಮ್ಮ ಕಿಸೆಗೆ ಬಂದಾಗ ನನಗದು ಇಷ್ಟ ಆಗುವುದಿಲ್ಲ ಎಲ್ರು ಎಷ್ಟು ದುಡ್ಡು ಮಾಡಿದ್ರಿ ಅವರು ನನ್ನ ಕಿಸೆಯಲ್ಲಿದ್ದಾಗ ಭಾರಿ ಇಷ್ಟ ಆಗಿತ್ತು ಇನ್ನೂ ತನ್ನ ಮನೆಗೆ ಹೋದಾಗ ನನ್ನ ದುಃಖಕ್ಕೆ ಕಾರಣ ಆಯಿತು ಆದ್ರಿಂದ ವಿತ್ತ ಎಂಬಂತಹದ್ದು ಅದು ಇಷ್ಟ ಅಲ್ಲ ಯಾವಾಗ ಇಷ್ಟ ಆಯಿತು ನನ್ನ ಸಂಬಂಧ ಬಂದಾಗ ಇಷ್ಟ ಆಯಿತು ನನ್ನ ಸಂಬಂಧ ಬಂದಾಗ ಯಾವಾಗಲೂ ಇಷ್ಟ ಆಗುತ್ತೋ ಇಲ್ರಿ ಅಯ್ಯೋ ದುಡ್ಡು ನೋಡಿದ ಅವಾಗ ಕೇಳ್ತಾನ್ರಿ ಕೊಡ್ಬೇಕಲ್ಲ ಒದ್ದಾಡ್ತೇವೆ ಆಗ ನನ್ನ ಕಿತ್ತೆಯಲ್ಲಿ ಇದ್ದದ್ದು ತೊಂದರೆ ಆಯಿತು ನನ್ನಲ್ಲಿ ಇಲ್ಲದಿದ್ರೂ ಒಳ್ಳೇದು ಅಂತ ಕಾಣಿಸ್ತು ಹಾಗಾದ್ರೆ ವಿತ್ತ ಯಾವಾಗ ಇಷ್ಟ ಅಂತಂದ್ರೆ ಅಲ್ಲಿ ವಿತ್ತ ನಾಮಕನಾಗಿ ದೇವರು ಇರ್ತಾನೆ ಅಲ್ಲಿವರೆಗೆ ವಿತ್ತ ಇಷ್ಟ ದೇವರು ಇಷ್ಟನಾಗಿ ಅಲ್ಲಿಂದ ಯಾವಾಗ ಹೊರತ ಅನಿಷ್ಟನಾಗಿ ಕೂತ ಅದು ದುಡ್ಡೇ ನಮಗೆ ತೊಂದರೆಯಾಗಿ ಬಿಡುತ್ತೆ ದುಡ್ಡು ಇದ್ದತ್ತೆ ಈ ದರೋಡೆಕಾರರು ನಮ್ಮನ್ನು ಹಾಗೇ ಬಿಟ್ಟು ಹೋಗ್ತಾರೆ ದುಡ್ಡು ಕೂಡಲೇ ಕತ್ತು ಹಿಸ್ತಾರೆ ಕಿವಿ ಹರಿಯುತ್ತಾರೆ ಕೊಡಿ ಅಂತ ಕೇಳ್ತಾರೆ ಏನು ಇಲ್ಲ ಅಂತಂದರೆ ಕೇಳೋದೇ ಇಲ್ಲ ಅದರಿಂದ ದುಡ್ಡು ಇರುವುದೇ ಕೆಲವು ಸಲ ನಮಗೆ ಮಾರಕ್ಕಾಗುವುದುಂಟು ಯಾವಾಗ ಅಂತಂದ್ರೆ ಯಾವಾಗಲೂ ಅಲ್ಲ ಆ ದೇವರು ಇಷ್ಟನಾದ ದೇವರು ಅಲ್ಲಿ ಕೂತುಕೊಳ್ಳುವ ತನಕನೇ ಇಷ್ಟ ಆಗಿರುತ್ತದೆ ಅಲ್ಲಿಂದ ದೇವರು ಇನ್ನೊಂದು ವಸ್ತುವಿಗೆ ಹಾರಿದನೋ ಅವತ್ತು ನಮಗೆ ಪ್ರಾಣ ಸಂಕಟ ಬರಲಿಕ್ಕೆ ಪ್ರಾರಂಭ ಆಗುದು ಅದಕ್ಕೆ ದಾಸರು ಹೇಳಿದರು ವಿತ್ತದ ಒಳಗೆ ವಿತ್ತನಾಮಕನಾಗಿ ಭಗವಂತ ನೆಲೆಸಿದ್ದಾನೆ ಅಂತ ನೀವು ಚಿಂತನೆ ಮಾಡು ಆಗ ಅದು ಆಗುವುದಿಲ್ಲ ದೇವರಿಗೆ ವಿತ್ತ ಅಂತ ಯಾಕೆ ಹೆಸರು ವಿತ್ತ ತೇನಾನ ವಿತ್ತ ಪ್ರತಿಬುದ್ಧ ಆತ್ಮ ಅಸ್ಮಿನ್ ಸಂದೋಗೆ ಗಗನೆ ಪ್ರವಿಷ್ಟ ವಿತ್ತ ಅಂತ ಭಗವಂತನಿಗೆ ಹೆಸರು ವಿತ್ತ ಜ್ಞಾತ ವಿತ್ತ ಅಂದ್ರೆ ಲಬ್ಧ ವಿತ್ತ ಅಂದ್ರೆ ಜ್ಞಾತ ಎಲ್ದರ್ಥ ವಿಧ ಲಾಭೆ ವಿಧ ಜ್ಞಾನೆ ವಿತ್ತ ಲಾಭ ಯಾರು ಲಾಭ ನಮಗೆ ಅಂತಂದ್ರೆ ಭಗವಂತನೇ ನಮಗೆ ಇವತ್ತು ಲಾಭ ವಿತ್ತ ಯಾರು ನಮ್ಮಿಂದ ಜ್ಞಾತ ಭಗವಂತನೇ ನಮ್ಮಿಂದ ಜ್ಞಾತ ಹೀಗೆ ವಿತ್ತ ಅಂತಂದ್ರೆ ಅವನು ಜ್ಞಾತನಾಗಿ ವಿತ್ತನ ಲಾಭವಾಗಿ ಭಗವಂತ ನಮ್ಮಿಂದ ಪಡೆಯಲ್ಪಡ್ತಾನೆ ಸ್ವೀಕರಿಸಲ್ಪಡ್ತಾನೆ ಅದರಿಂದ ವಿತ್ತ ಅಂತ ಭಗವಂತನಿಗೆ ಎರಡು ದೃಷ್ಟಿಗಳಿಂದ ಅನ್ವರ್ತಕವಾದ ನಾಮ ಜ್ಞಾತನಾದ್ದರಿಂದ ಲಬ್ಧನಾದ್ದರಿಂದ ನಮಗೆ ಲಾಭ ಅದು ಭಗವಂತ ನಮ್ಮಿಂದ ತಿಳಿಯಲ್ಪಟ್ಟದ್ದು ದುಡ್ಡು ಅದರಿಂದ ವಿತ್ತ ಅಂತ ದುಡ್ಡಿಗೆ ಯಾಕೆ ಹೆಸರು ಎರಡು ಕಾರಣಗಳಿಂದ ವಿತ್ತ ನಾವು ಯಾವುದನ್ನು ನೋಡ್ತೇವೆ ದುಡ್ಡನ್ನು ಮಾತ್ರ ನೋಡ್ತೇವೆ ದುಡ್ಡು ಯಾರಿಗೂ ಪರಿಚಯ ಆಗುತ್ತೆ ದುಡ್ಡಿನ ಪರಿಚಯದ್ದವರು ಯಾರು ಇಲ್ಲ ಆ ದುಡ್ಡಿನ ಸ್ವರ ಕೇಳಿದ ತಕ್ಷಣ ಚಿಕ್ಕ ಮಗುವು ಕೂಡ ಕಿವಿ ಅರಳಿಸ್ತದೆ ಅಂತ ವಿತ್ತ ಅಂದ್ರೆ ಜ್ಞಾತ ವಿತ್ತ ಅಂದ್ರೆ ಲಾಭ ಅದು ದೊಡ್ಡ ಲಾಭ ಅಂದರೆ ಅದೇ ಅದು ಅದಕ್ಕೆ ದಾಸರು ಹೇಳಿದರು ತತ್ತದಾಖ್ವಯ ನಾಗಿ ಅದರ ಒಳಗೆ ಕೂತು ಭಗವಂತ ಆ ಹೆಸರಿನಿಂದ ಇರ್ತಾನೆ ಅಂತ ಎರಡನೇದ್ದು ದೇಹ ದೇಹ ಪೂಜೆಗೆ ಅತ್ಯಂತ ಪ್ರಧಾನವಾದ ಅಂಗ ದೇಹ ಇಲ್ಲದೆ ನಾವು ಪೂಜೆ ಮಾಡಲಿಕ್ಕಾಗುವುದಿಲ್ಲ ದೇಹ ಬೇಕೇ ಬೇಕು ಅಂತ ದೇಹದ ಮೇಲೆ ಅಭಿಮಾನ ಬೇಕು ದೇಹದ ಮೇಲೆ ಅಭಿಮಾನ ಅಲ್ಲ ದೇಹದ ಮೇಲೆ ಎಷ್ಟರವರೆಗೆ ನಮಗೆ ಅಭಿಮಾನ ದೇಹ ನಾಮಕನಾಗಿ ಭಗವಂತ ಇರುವಷ್ಟು ಕಾಲ ತಪ್ಪದಾಹ್ವನಾಗಿ ದೇಹದ ಒಳಗಿದ್ದ ಭಗವಂತನಿಗೆ ದೇಹಾಂತಿ ಹೆಸರು ದೇಹಕ್ಕೆ ದೇಹಾಂತಿ ಯಾಕೆ ಹೆಸರು ನೀವು ಆಲೋಚನೆ ಮಾಡಿ ಹೇಳ್ತಾರೆ ದಿಹ ಉಪದೇಹೇ ಯಾವುದು ಬೆಳವಣಿಗೆ ಉಳ್ಳದ್ದೋ ಅದು ದೇಹ ಅಂತ ಅಂದರೆ ಕಲ್ಲಿಗೆ ಬೆಳವಣಿಗೆ ಇಲ್ಲ ಮಲ್ಲಿ ಮಣ್ಣಿಗೆ ಬೆಳವಣಿಗೆ ಇಲ್ಲ ಈ ದೇಹಕ್ಕೆ ಬೆಳವಣಿಗೆ ಉಂಟು ಅದರಿಂದ ಯಾವುದು ಬೆಳೆಯುತ್ತದೆ ಅದು ದೇಹ ಎಷ್ಟು ಒಳ್ಳೆಯ ಕಲ್ಪನೆ ಕೊಟ್ಟರು ದೇಹದ ಪರಿಚಯ ಮಾಡಿಸಿಕೊಡುವ ಕ್ರಮ ಬಹಳ ಸುಂದರವಾದದ್ದು ಯಾವುದಕ್ಕೆ ನಿತ್ಯ ಬೆಳವಣಿಗೆ ಉಂಟೋ ಅದು ದೇಹ ಪ್ರಾಯಶಃ ಭಗವಂತನ ಸೃಷ್ಟಿಗೆ ಸೀಮಿತವಾಗಿರತಕ್ಕಂತಹದ್ದು ಬೆಳವಣಿಗೆ ಯಾವುದಕ್ಕೆ ಬೆಳವಣಿಗೆ ಶರೀರಕ್ಕಲ್ಲ ಶರೀರದ ಒಳಗೆ ಕೂತ ಭಗವಂತನಿಗೆ ಬೆಳವಣಿಗೆ ಆದ್ದರಿಂದ ಭಗವಂತನನ್ನು ದೇಹ ಅಂತ ಕರೆಯುತ್ತೆ ತತ್ತದಾಖಯನಾಗಿ ದೇಹದ ಒಳಗೆ ಇದ್ದ ಭಗವಂತ ಬೆಳೆದ್ರೆ ಈ ಶರೀರಕ್ಕೆ ಬೆಳವಣಿಗೆ ಅವನು ಬೆಳೆದಿಲ್ಲ ಅಂದರೆ ಶರೀರಕ್ಕೆ ಬೆಳವಣಿಗೆ ಇಲ್ಲ ಆದ್ದರಿಂದ ಭಗವಂತನನ್ನು ಚಿಂತನೆ ಮಾಡಿ ಈ ದೇಹದ ದುಡ್ಡಿನಲ್ಲಿ ಸಂಪತ್ತಿನಲ್ಲಿ ಭಗವಂತನನ್ನು ಕಾಣಿ ನಮ್ಮ ದೇಹದ ಒಳಗೆ ಚಿಂತನೆ ಮಾಡಿ ಆಗಾರ ಆಗಾರ ಅಂದರೆ ಪಾಗಾರ ಹಾಕಿದ ಮನೆ ಆಗಾರ ಮನೆ ಅಂತ ಈ ಮನೆ ಬೇಕು ನಮಗೆ ಪೂಜೆ ಮಾಡಲಿಕ್ಕೆ ಯಾಕೆಂದ್ರೆ ಮನೇನೇನಿದ್ರೆ ಪೂಜೆ ಮಾಡುವುದೆಲ್ಲಿ ಆದರೆ ಆ ಮನೆಯೇ ಪ್ರತಿಬಂಧಕ ಆಗಬಾರದು ಅಲ್ರಿ ಮನೆಯ ಹೊತ್ತಿಲ್ಲಿ ಸೋರ್ತಾ ಇದೆ ಅಲ್ಲಿ ಪೈಂಟ್ ಇಲ್ರಿ ಇದೇ ಸಮಸ್ಯೆ ಆಗಿ ಕೂಡಬಾರ್ದು ಯಾವಾಗ ಸಮಸ್ಯೆ ಪರಿಹಾರ ಮಾಡುತ್ತೆ ಮನೆಯ ಒಳಗೆ ಭಗವಂತ ನೆಲೆಸಿದ ಅಂತಾದರೆ ಮನೆಯನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡಿದರೆ ಆಗ ಮನೆ ಸಮಸ್ಯೆ ಆಗುವುದಿಲ್ಲ ಅದು ಆಗಾರ ಆಗಾರ ಅಂತ ಯಾಕೆ ಹೆಸರು ಅಂತಂದ್ರೆ ಮನೆ ಅದು ಎಲ್ಲರಿಗೂ ಬೇಕಾದ ನಾವು ಮನೆ ಕಟ್ಟಿಕೊಡೋದು ಯಾವುದಕ್ಕೋಸ್ಕರ ಮಹಾಭಾರತದಲ್ಲಿ ಒಳ್ಳೆಯ ಮಾತು ಹೇಳ್ತಾರೆ ಮನೆ ಅಂತ ಯಾವುದನ್ನು ನಾವು ಕರೀತೇವೆ ಅಂತಂದರೆ ಒಂದು ರಸ್ತೆಯಲ್ಲಿ ಹೋಗ್ತಾ ಇರ್ತೇವೆ ಹೋಗುವಾಗ ಒಂದು ಬೃಹತ್ತಾದ ಮರ ಇರ್ತದೆ ಆ ಮರ ಅಡಿಯಲ್ಲಿ ಹೋಗಿ ನಿಲ್ತೇವೆ ಆ ಮರ ಇಲ್ಲಿ ಯಾಕೆ ನಿಂತು ಪ್ರಶ್ನೆ ಮಾಡೋದಿಲ್ಲ ಸ್ವಾಗತ ಮಾಡುತ್ತೆ ಬಾ ಬಾ ಇಲ್ಲಿ ನಿಲ್ಲು ಅಂತ ನನ್ನ ನೆರಳು ಕೊಡ್ತೇನೆ ನನ್ನ ಹಣ್ಣು ಕೊಡ್ತೇನೆ ಸಾಕಾಗಿದ್ರೆ ಎಲೇ ಕೊಡ್ತೇನೆ ಆರಾಮವಾಗಿ ಬಿದ್ದುಕೋ ವಿಶ್ರಾಂತಿ ಕೊಂಡು ಹೋಗು ಅಂತ ದೃಷ್ಟಾಂತವನ್ನು ಕೊಟ್ಟು ನಮಗೆ ಹೇಳಿತು ಒಂದು ದಾರಿಯಲ್ಲಿರತಕ್ಕಂತಹ ಮನೆ ಒಬ್ಬ ದಾರಿ ಹೋಕರಿಗೆ ಹೇಗೆ ಆಶ್ರಯನು ಗೃಹಸ್ಥನ ಮನೆ ಪ್ರಾಂತರಿಗೆ ಅತಿಥಿಗಳಿಗೆ ಒಂದು ಆಶ್ರಯ ಅಂತ ಆದ್ರಿಂದಲೇ ಸಂಪ್ರದಾಯ ಪೂಜಾದ ಮೇಲೆ ಹೊರಗೆ ಬಂದು ನಿಂತು ಯಾರಾದರೂ ಬರ್ತೀರಾ ಕರೆದು ಕರೆದು ಊಟ ಹಾಕ್ತಾರಂತೆ ಇದು ಸ್ವ ಸಂಪ್ರದಾಯ ನಮ್ಮಲ್ಲಿ ಬೆಳೆದು ಬಂದಿರತಕ್ಕಂಥದ್ದು ಈಗೆಲ್ಲ ಪೂಜೆ ಗಂಟೆ ಬಡಿಯದೆ ಪೂಜೆ ಮಾಡಿ ಎಲ್ಲ ಗಂಟೆ ಬಡಿದ್ರೆ ಪಕ್ಕದಲ್ಲಿ ಯಾರಾದರೂ ಗೊತ್ತಾದ್ರೆ ಪೂಜೆ ಹೊತ್ತಿಗೆ ಬಂದ್ರೆ ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ ಬೇಗ ಬೇಗ ಪೂಜೆ ಮುಗಿಸಿ ಬಾಗಿಲು ಹಾಕಿ ಊಟ ಮಾಡಿ ಮತ್ತೆ ಬಾಗಿಲು ತೆರೆದು ಟ್ರೀ ಶು ಐದು ಬೇಗ ಬಂದಿದ್ರೆ ಊಟ ಹಾಕ್ತಿದ್ದೆ ಅಂತ ಗೃಹಸ್ಥರ ಮನೆ ಅಂತ ಅದು ಒಂದು ಮರ ಇದ್ದ ಹಾಗೆ ಅಂತ ಮಹಾಭಾರತ ದೃಷ್ಟಾಂತ ಕೊಟ್ಟು ನಮಗೆ ಹೇಳಿತ್ತು ಅಂದ್ರೆ ಆಗಾರ ಆಗಾರ ಅಂದ್ರೆ ಏನು ಆ ಘ್ರಣ್ಣ ಅತಿಥಿ ಬಂದವರನ್ನೆಲ್ಲ ಸ್ವೀಕಾರ ಮಾಡುತ್ತೆ ಅಂತ ಬರ್ರಿ ಬರ್ರಿ ಬರ್ರಿ ಅಂತ ಸ್ವೀಕಾರ ಮಾಡುತ್ತೆ ಅಂತ ಬಂದವರಿಗೆ ಆಶ್ರಯ ಕೊಟ್ಟು ಅದು ರಕ್ಷಣೆ ಮಾಡುವಂತಹದ್ದು ಮನೆ ಯಾವುದು ಜಡ ಅಲ್ಲ ಆ ಮನೆಯೊಳಗೆ ನಿಂತ ಭಗವಂತನೇ ಆಗ್ರನ್ನಾಚಿ ಅವ ಇರುವಷ್ಟು ಕಾಲ ಮನೆಯೊಳಗೆ ಎಲ್ಲ ಬಂದು ಭಗವಂತ ಹೊರಟ ಮೇಲೆ ಮನೆಯೂ ಬೀಳುತ್ತೆ ಬಂದವರಿಗೂ ಆಶ್ರಯ ಇಲ್ಲ ಅದರಿಂದ ಆಗಾರ ಅಂತಂದ್ರೆ ಅದರ ಒಳಗೆ ನಾವು ಕಾಣಬೇಕು ಅಂತ ದಾಸರ ನೆನಪಿಸ್ತಾರೆ ವಿತ್ತ ದೇಹ ಆಗಾರ ದಾರ ಅಪತ್ಯ ದಾರ ಅಂತ ದಾರ ಅಂದ್ರೆ ಹೆಣ್ಮಕ್ಳಿಗೆ ಹೆಂಡತಿಗೆ ದಾರ ಅಂತ ಸಂಸ್ಕೃತದಲ್ಲಿ ಹೆಸರು ಅದನ್ನು ಹೆಂಡತಿ ಪೂಜೆಗೆ ಬೇಕೇ ಬೇಕು ಎಲ್ಲ ಸಾಹಿತ್ಯವನ್ನು ಚೆನ್ನಾಗಿ ಸಮೃದ್ಧಿಯಾಗಿ ಸಂಪಾದನೆ ಮಾಡಿಕೊಡಬೇಕಾಗಿದ್ದರೆ ಅವರು ಬೇಕೇ ಬೇಕು ಅವರ ಸಹಕಾರ ಬೇಕೇ ಆದರೆ ಪೂಜೆಗೆ ಅದು ಪ್ರತಿಬಂಧಕ ಆಗಬಾರದು ಅದು ಪೂರಕ ಆಗಬೇಕು ಹೇಗೆ ಪೂರಕ ಹೆಂಡತಿಯಲ್ಲಿ ಭಗವಂತ ಸನ್ನಿಹಿತನಾಗಿದ್ದರೆ ಆರಾಮಾಗಿ ಪೂಜೆ ಮಾಡಲಿಕ್ಕಾಗುತ್ತೆ ಅದರ ಒಳಗೆ ಭಗವಂತ ಸನ್ನಿಹಿತನಾಗದಿದ್ರೆ ಅದಿಲ್ಲ ಇದಿಲ್ಲ ಇದಿಲ್ಲ ಅದಿಲ್ಲ ಅಂತಾದರೆ ಪೂಜೆ ಮುಗಿಯುವ ತನಕ ಇಲ್ಲ ಅಂತಲೇ ಆಗಿಬಿಡ್ತೇನೆ ಅದಕ್ಕೆ ದಾಸರು ಹೇಳಿದರು ದಾರ ಅದರ ಒಳಗಿದ್ದ ಭಗವಂತನಿಗೆ ದಾರ ಅಂತ ಹೆಸರು ಯಾಕೆಂದರೆ ಎರಡು ಕಾರಣ ಕೊಟ್ಟಿದ್ದಾರೆ ದಾರ ಎಂಬ ಶಬ್ದವನ್ನು ಹೇಳುವಾಗ ಒಂದು ದಾರಯಂತೀತಿ ದಾರಾ ಅಂತ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಪರಿಹಾರ ಆಗಬೇಕು ಅದು ದಾರ ಎಲ್ಲಿ ಹೆಣ್ಣರಲ್ಲಿ ಹೇಳಬೇಕಂತ ಹೆಣ್ಮಕ್ಕಳಲ್ಲಿ ಹೇಳಬೇಕಂತ ಈ ಸಮಸ್ಯೆ ಉಂಟು ಏನು ಮಾಡೋದು ಅಷ್ಟೇನೇ ಸುಮ್ಮನೆ ಇರಿ ದಾರಯಂತಿ ಸಮಸ್ಯೆಯನ್ನು ಸೀಳಿ ಹಾಕ್ತಾರೆ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆಂತ ಅದಕ್ಕೆ ಅವರಿಗೆ ದಾರ ಅಂತ ಹೆಸರು ಅಂತ ಸಮಸ್ಯೆಯನ್ನು ಪರಿಹಾರ ಮಾಡೋರು ಇನ್ನೊಂದು ಹೇಳ್ತಾರೆ ಒಬ್ಬ ಒಂದು ಮನೆಯಲ್ಲಿ ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ರು ದಾರಯಂತಿ ಸೀಳು ಮಾಡಿ ಹಾಕಿದ್ರು ಅಲ್ಲಿವರೆಗೆ ಅನ್ನಯ ತಮ್ಮ ಇದ್ರು ಒಂದೇ ಮನೆಯಲ್ಲಿದ್ದರು ಯಾವಾಗ ಇವರು ಪ್ರವೇಶ ಮಾಡಿದ್ರು ರೀ ನಮ್ದೊಂದು ಮನೆ ಬೇರೆ ಏನೇ ಆಗಬೇಕು ದಾರಯಂತಿ ಅಣ್ಣ ತಮ್ಮದಿರನ್ನು ಸೀಳು ಮಾಡುತ್ತಾಳೆ ಅಲ್ಲ ಇಲ್ಲಿ ಹೈದರಾಬಾದ್ನವರಲ್ಲ ಭಾರಿ ಒಳ್ಳೆಯವರು ಅಲ್ಲಿ ಎಲ್ಲಿದ್ದೋ ಬಗ್ಗೆ ಹೇಳ್ತಾರೆ ಸಂಸ್ಕೃತ ಕೋಶದಲ್ಲಿ ಯಾವುದೋ ಮನೆಯಲ್ಲಿ ನೋಡಿದಾಗ ಚಿಂತನೆ ಮಾಡಿದ್ರು ದಾರಯಂತಿ ಅಂದರೆ ಇದೊಂದು ಕಾರಣ ಸೀಳುತ್ತಾರೆ ಇದು ಕಾರಣ ಹಾಗೆ ದಾರ ಅದರ ಒಳಗಿದ್ದವ ಭಗವಂತ ಸೀಳುವುದು ಯಾರು ಸಮಸ್ಯೆಯನ್ನು ಪರಿಹಾರ ಮಾಡುವವನು ಅವನೇ ಸಮಸ್ಯೆಯನ್ನು ಸೃಷ್ಟಿ ಮಾಡುವವನು ಅವನೇ ಆದ್ರಿಂದ ದಾರೆಯ ಒಳಗೆ ಇರತಕ್ಕ ಭಗವಂತನನ್ನು ದಾರ ಅಂತ ಉಪಾಸನೆ ಮಾಡಬೇಕಂತೆ ಮಿತ್ರ ಪುತ್ರ ಪುತ್ರ ಅಂತ ನಾವು ಉಪಾಸನೆ ಮಾಡಬೇಕಂತೆ ಪುತ್ರ ಅಂದರೆ ಮಗ ಅಲ್ಲ ಮಗನ ಭಗವಂತ ಯಾಕೆಂದ್ರೆ ಪುತ್ರನಿಗೆ ಪುತ್ರ ಅಂತ ಯಾಕೆ ಹೆಸರು ಪು ಪುತು ನರಕಕ್ಕೆ ಹೆಸರು ಅದು ಪೂಯ ಶೋಣಿತಗಳನ್ನು ಕೊಡತಕ್ಕ ನರಕಕ್ಕೆ ಪುತು ಅಂತ ಹೆಸರು ಅದರಿಂದ ಯಾರು ರಕ್ಷಣೆ ಮಾಡ್ತಾನೆ ಅವನು ಪುತ್ರ ಅಂದ್ರೆ ಮಗ ಒಳ್ಳ ರೀತಿಯಲ್ಲಿ ದೇವರ ಪೂಜೆ ಮಾಡಿಕೊಂಡಿದ್ದು ಧರ್ಮಾನುಷ್ಠಾನದಲ್ಲಿ ತತ್ಪರನಾಗಿ ಮತ್ತೆ ಅಪ್ಪ ಸತ್ವದ ಮೇಲೆ ಪಿಂಡ ಪ್ರಧಾನಾದಿಗಳನ್ನು ಮಾಡುವವ ಅಂತ ಆದರೆ ಓ ಪುತ್ರ ಹೇಳಿದ್ರು ಪುನ್ನಾಮ ನರಕದಿಂದ ರಕ್ಷಣೆ ಮಾಡುವವ ಮಗ ಅಲ್ಲ ಮಗನ ಒಳಗಿದ್ದ ದೇವರು ಮಗನಿಗೇನು ಗೊತ್ತಿರ್ತದೆ ಯಾವ ನರಕ ನರಕದ ಬಾಗಿಲು ಗೊತ್ತಿಲ್ಲ ಬಾಗಿಲು ಮುಚ್ಚಬೇಕೂ ಗೊತ್ತಿಲ್ಲ ಒಳಗಿದ್ದ ಭಗವಂತ ಆ ಪುತು ನರಕದಿಂದ ನಮ್ಮನ್ನು ರಕ್ಷಣೆ ಮಾಡುವವ ಅವನಿಗೆ ಪುತ್ರ ಅಂತ ಹೆಸರು ಒಳಗಿದ್ದ ಭಗವಂತ ಪೂಜೆಯಲ್ಲಿ ನಮಗೆ ಸಹಕಾರಿಯಾಗಿರ್ತಾನೆ ಅಂತ ಹಾಗೆ ಮಿತ್ರ ಮಿತ್ರನೂ ಬೇಕು ನಮಗೆ ಅವನು ಪ್ರತಿಬಂಧಕನೂ ಆಗಬಹುದು ಅಥವಾ ಅನುಕೂಲಕರನೂ ಆಗಬಹುದು ಯಾರು ಅನುಕೂಲಕರ ಮಿತ್ರ ಅಂದರೆ ಬರೀ ಮಿತ್ರ ಅಷ್ಟೇ ಅಲ್ಲ ಅವನ ಒಳಗಿದ್ದ ಭಗವಂತನೇ ನಿಜವಾದ ಮಿತ್ರ ಯಾಕೆಂದ್ರೆ ಮಿತ್ರ ಒಮ್ಮೊಮ್ಮೆ ಕೈ ಕೊಡ್ತಾನೆ ಅನುಕೂಲ ಮಾಡ್ತಾನೆ ಒಮ್ಮೆ ಯಾಕೆ ಕೈ ಕೊಟ್ಟ ಒಮ್ಮೆ ಯಾಕೆ ಅನುಕೂಲ ಮಾಡಿದ ನಮ್ಗೆ ಗೊತ್ತಿಲ್ಲ ಭಾರೀ ನಂಬಿರ್ತೇವೆ ನಾವು ಅವನ ನಂಬಿ ವ್ಯಾಪಾರ ಎಲ್ಲ ಪ್ರಾರಂಭ ಮಾಡಿರ್ತೇವೆ ಕೊನೆಗೆ ಅವಕೆ ಕೊಟ್ಟ ನಾವೇ ಹೊರಗೆ ಬರಬೇಕಾಯ್ತು ತುಂಬ ಲಾಸರಿ ಅಂತ ತಲೆ ಬಿಸಿ ಮಾಡಿಕೊಳ್ತಾ ಇರ್ತೇವೆ ಯಾಕೆ ಮಿತ್ರನ ಒಳಗೆ ಕೂತ ಭಗವಂತನನ್ನು ನಾವು ಚಿಂತನೆ ಮಾಡಬೇಕಾದ್ತು ಮಿತ್ರ ಅಂತ ದೇವರಿಗೆ ಹೆಸರು ಯಾಕೆ ಅಂತಂದ್ರೆ ವಿನೋತಿ ಮಾಪಯತಿ ತ್ರಾಯತೆ ಅವನು ನಮಗೆ ಸರಿಯಾದ ಜ್ಞಾನ ಕೊಡುವವ ಮಿತ್ರ ಅಂತಂದ್ರೆ ನೋಡು ಇಂಗಿಷ್ಟು ಸಮಸ್ಯೆ ಬರುತ್ತೆ ಅದನ್ನು ಹೀಗೆ ಪರಿಹಾರ ಮಾಡಬೇಕು ಉಂಟ ಯಾರು ಸಮಸ್ಯೆಯನ್ನು ಹೇಳಿ ಸಮಸ್ಯೆಯನ್ನು ಯಾರು ಪರಿಹಾರ ಮಾಡ್ತಾನೆ ಅವನು ಮಿತ್ರ ಯಾರು ಸಮಸ್ಯೆಯನ್ನು ತಿಳಿಸಿಕೊಟ್ಟು ಪರಿಹಾರ ಮಾಡುವವ ಆ ಸ್ವಾಮಿ ಅಷ್ಟೇ ಆ ಹೊತ್ತಿಗೆ ದೀವ ಯೋವನ ಪ್ರಚೋದಯಾತೆಯಂತ ಬುದ್ಧಿ ಪ್ರೇರಕನಾಗಿ ಸಮಸ್ಯೆಯನ್ನು ತಿಳಿಸಿಕೊಟ್ಟು ಪರಿಹಾರ ಮಾಡ್ತಾನೆ ಹೀಗೆ ಪ್ರಪಂಚದಲ್ಲಿ ಎಷ್ಟೆಷ್ಟು ವಸ್ತುಗಳಿವೆ ಪೂಜೆಗೆ ಸಂಬಂಧಪಟ್ಟದ್ದು ಆ ವಸ್ತುಗಳ ಒಳಗೆಲ್ಲ ನಾವು ಅನುಸಂಧಾನ ಮಾಡಬೇಕಂತೆ ಇದಕ್ಕೆ ದ್ರವ್ಯ ಅೈತ ಅಂತ ಪೂಜೆಗೆ ಸಂಬಂಧಪಟ್ಟಿರತಕ್ಕಂತಹ ಎಲ್ಲರ ಒಳಗೂ ಕೂಡ ಭಗವಂತ ನೆಲೆಸಿದ್ದಾನೆ ಅಂತ ಅನುಸಂಧಾನ ಮಾಡಿದರೆ ಅದು ದ್ರವ್ಯದ್ವೈತ ಅಂದರೆ ಅಲ್ಲಿ ನೆಲೆಸಿದ ಭಗವಂತನನ್ನು ಚಿಂತನೆ ಮಾಡುವಂತಹದ್ದು ಮೂರನೇದು ಕ್ರಿಯಾದ್ವೈತ ಅಂತ ಇದು ಮುಖ್ಯವಾಗಿ ಬೇಕಾದ ಕ್ರಿಯೆಯಲ್ಲಿ ಅದ್ವೈತ ಅಂತ ಅದು ಎಲ್ಲ ಭ್ರಮೆಗಳು ನಮಗೆ ಬರುವುದೇ ಪೂಜೆ ನಾನು ಪೂಜೆ ಮಾಡಿದೆ ನಾನಿಲ್ಲಿ ಇದ್ರೆ ದೇವರಿಗೆ ಏನೂ ಸಿಕ್ಕಿರಲಿಲ್ಲ ನೋಡದೇವ್ರೆ ನಾನು ನಿನಗೆ ಅಭಿಷೇಕ ಮಾಡಿದ್ರಿಂದ ನಿನಗೆ ಆರಾಮವಾದ ಸ್ನಾನ ನಾನ್ ಸಮರ್ಪಣೆ ಮಾಡಿದ್ರಿಂದ ನಿನಗೆ ನೈವೇದ್ಯ ಎಲ್ಲ ದುರ್ಬುದ್ಧಿಗಳು ಬರುವುದೇ ದೇವರ ಮುಂದೆ ಆಸನ ಹಾಕಿ ಕೂತಾಗ ಅದಕ್ಕೆ ಹೇಳಿದ್ರು ಕ್ರಿಯಾದ್ವೈತ ದೇವರನ್ನು ಬಿಟ್ಟು ನಮ್ಮಿಂದ ಏನೂ ಮಾಡಲಿಕ್ಕಾಗುವುದಿಲ್ಲ ಇದೇ ಕ್ರಿಯಾದ್ವೈತ ಅಂತಂದ್ರೆ ಅದಕ್ಕೆ ನಮ್ಮಲ್ಲಿ ಒಂದು ಮಂತ್ರ ಇದೆ ಹೇಳುದು ನಿಶೀದ ಗಣಪತೆ ನರುತೆ ತತ್ಕ್ರಿಯತೆ ಕಿಂಚನ ರೇ ಭಗವನ್ ಚಿತ್ರಮರ್ಚ ಅಂತ ಈ ಮಂತ್ರವನ್ನು ಹೇಳಿ ಅರ್ಥವನ್ನು ಅನುಸಂಧಾನ ಮಾಡಿ ನಾವು ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡುವುದು ಸಂಪ್ರದಾಯ ನಾವು ದೇವರತ್ರ ಹೇಳಬೇಕಂತೆ ಪೂಜೆ ಆಗುವಾಗ ಪೂಜೆಗೆ ಅಂತ ಕೂತದ್ದು ನಾನು ಆದ್ರೆ ನೀನೇನ್ ಮಾಡಬೇಕು ಮೊದಲು ವಿಗ್ರಹದಲ್ಲಿ ಕೂಡುದಕ್ಕಿಂತ ಮುಂಚೆ ನಿಶುತಿ ಇದ ಗಣಪತಿಯೇ ಗಣೇಶು ನನ್ನ ಈ ಗಣದಲ್ಲಿ ಬಂದು ನೀನು ಮೊಟ್ಟ ಮೊದಲು ಕೂತ್ಕೊಳ್ಬೇಕು ಅಲ್ಲಿ ಮತ್ತೆ ಮೊದಲು ಇಲ್ಲಿ ಕೂಡಬೇಕು ನಾವು ಆವಾಹನ ಇಲ್ಲಿ ಮಾಡಬೇಕಂತೆ ಸ್ವಾಮಿ ನಿಶುತಿ ಇದ ಇಂದ್ರಿಯ ಗಣಗಳಲ್ಲಿ ಬಂದು ನಿಶುಸಿದ ಆರಾಮವಾಗಿ ಕೂತ್ಕೊಳ್ಬೇಕು ಮತ್ತೆ ಗರಿಬಿಡಿ ಅಂತ ವಾಚು ನೋಡಿಕೊಂಡು ಅರ್ಧದಲ್ಲಿ ಓಡಬಾರದು ನಾನು ಕೃಷ್ಣಾರ್ಪಣೆ ವಸ್ತು ಅಂತ ಹೇಳುವ ತನಕ ನನ್ನ ಇಂದ್ರಿಯಗಳಲ್ಲಿ ಬಂದು ನೀನು ಕೂತ್ಕೊಳ್ಬೇಕು ನಿಶುಸೀದ ಆರಾಮವಾಗಿ ಸೂಸಿದ ಚೆನ್ನಾಗಿ ನೀನು ಕೂತ್ಕೊಳ್ಬೇಕು ನಿಶುಸೀದ ಗಣಪತಿ ಮೊದಲೇ ಪ್ರಾರ್ಥನೆ ಅವನಿಗೆ ನೀನು ಇಂದ್ರಿಯ ನೀನೇ ಅಧಿಪತಿ ನಿನ್ನ ಕೈಯಲ್ಲೇ ಇರುವುದು ಎಲ್ಲ ಇಂದ್ರಿಯ ಗಣಗಳು ಇದಿಲ್ಲದಿದ್ರೆ ಪೂಜೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನನ್ನ ಪೂಜೆ ಪ್ರಾರಂಭ ಆಗಿ ಮುಗಿಯುವ ತನಕ ಆರಾಮವಾಗಿ ಕೂತ್ಕೊಂಡು ನಿಶುಸೀದ ಗಣಪತೇ ಗಣೇಶ ತ್ವ ಆಹುರ್ ವಿಪ್ರತಮಂ ಕವೀನಾ ನಿನ್ನನ್ನು ವಿಪ್ರತಮ ಅಂತ ತಮ ಅಂದ್ರೆ ಶ್ರೇಷ್ಠನಾದವ ಪ್ರ ಅಂದ್ರೆ ಶ್ರೇಷ್ಠನಾದವ ವಿ ಅಂದ್ರೆ ಭಾರಿ ಬಾರಿ ಅಂದ್ರೆ ಭಾರಿ ಭಾರಿ ಭಾರಿ ಭಾರಿ ಬಾರಿ ದೊಡ್ಡ ಜನ ಈ ಸಂಸ್ಕೃತದಲ್ಲಿ ಒಳ್ಳೆಯ ಶಬ್ದ ಇದು ಬರೀ ಉಪಸರ್ಗ ಪ್ರತ್ಯಯಗಳನ್ನು ಸೇರಿಸಿ ನಿರ್ಪಾಣ ಮಾಡಿದ ಶಬ್ದ ವಿಪ್ರತಮಂ ವಿಶಿಷ್ಟನಾಗಿ ಪ್ರಕೃಷ್ಠನಾಗಿ ಅತಿಶೈಿತನಾಗಿರ್ತಕ್ಕಂಥವನು ನೀನು ನಿನಗಿಂತ ದೊಡ್ಡ ಜನ ಬೇರೆ ಯಾರೂ ಇಲ್ಲ ಮಾರಾಯ ಆದ್ದರಿಂದ ನನ್ನ ಇಂದ್ರಿಯದಲ್ಲಿ ಬಂದು ಕೂತ್ಕೋ ನರೃತೆ ತತ್ಕ್ರಿಯತೆ ನಿನ್ನನ್ನು ಬಿಟ್ಟು ನನಗೆ ಎಂಥದೂ ಮಾಡಲಿಕ್ಕಾಗುವುದಿಲ್ಲ ನೀನಿದ್ರೆ ಎಲ್ಲವನ್ನೂ ನಾನು ಮಾಡಲಿಕ್ಕೆ ಸಮರ್ಥ ನರ್ರತೆ ತತ್ಕ್ರಿಯತೆ ನಿನ್ನನ್ನು ಹೊರತು ನಾನು ಏನು ಮಾಡಲಿಕ್ಕೂ ಅಸಮರ್ಥನಾಗಿದ್ದೇನೆ ಅದು ಎಲ್ಲಿ ಅದು ದೂರದಲ್ಲಿ ಆಗಲಿ ಸಮೀಪದಲ್ಲಿ ಆಗಲಿ ಆದ್ರಿಂದ ನೀನು ಮಾಡಬೇಕಾದ ಕೆಲಸ ಏನು ಗೊತ್ತೋ ಒಳ್ಳೆ ಕೆಲಸ ಕೊಡ್ತೇನೆ ಅಂತ ಹೇಳಬೇಕು ದೇವರು ಹೇಳಿದ ನಿನ್ನ ಇಂದಿರದಲ್ಲಿ ಬಂದು ಕೂತ್ಕೊಳ್ತೇನೆ ಆರಾಮವಾಗಿರ್ತೇನೆ ನನಗೇನು ಕೆಲಸ ಅಂತ ದೇವರು ಕೇಳ್ತಾನೆ ಅಂತ ಅವಾಗ ಅದಕ್ಕೆ ಹೇಳ್ತಾರೆ ನಿನಗೆ ಕೆಲಸ ಒಳ್ಳೆ ಕೆಲಸ ಚಿತ್ರಂ ಅರ್ಚ ನಿನ್ನ ಪೂಜೆಯನ್ನು ಚೆನ್ನಾಗಿ ನೀನೇ ಮಾಡು ನಿನ್ನ ಪೂಜೆ ಆಗಬೇಕಲ್ಲ ಯಾರು ಪೂಜೆ ಮಾಡೋದು ನನ್ನಿಂದ ಆಗುವುದಿಲ್ಲ ನೀನೇ ಪೂಜೆ ಮಾಡಬೇಕು ನಿನ್ನ ಪೂಜೆಯನ್ನು ನೀನು ಮಾಡಬೇಕು ಎಂತ ಅದ್ವೈತ ನೋಡಿ ಇದಕ್ಕಿಂತ ದೊಡ್ಡ ಅದ್ವೈತ ಉಂಟ ಭಗವಂತನ ಪೂಜೆಯನ್ನು ಭಗವಂತನೇ ಮಾಡಬೇಕು ನಾವ್ಯಾರು ಮಾಡಲಿಕ್ಕೆ ಅಂತ ಅದರಿಂದ ಈ ಮಂತ್ರವನ್ನು ಹೇಳಿ ನಮ್ಮ ಒಳಗೆ ನಡಬೇಕಂತಹ ಯಾವುದೇ ಕ್ರಿಯೆ ಇದ್ರೆ ಭಗವಂತ ನನ್ನಿಂದ ಮಾಡಿಸ್ತಾನೆ ಅಂತ ಅನ್ನುವ ಅನುಸಂಧಾನ ಇದರಲ್ಲಿ ಮುಖ್ಯವಾಗಿ ಇದರಲ್ಲಿ ಒಂದು ಅಪಾಯ ಇದೆ ಸೋಮಾರಿಯಾಗುವ ಅಪಾಯ ಇದೆ ನಾವ್ಯಾರೀ ಮಾಡಲಿಕ್ಕೆ ಪೂಜೆ ಮಾಡ್ಲಿಕ್ಕೆ ಎಲ್ಲ ದೇವರೇ ಮಾಡಿಸುವುದು ಅವನೇ ಮಾಡಲಿ ಅಂತ ಸೋಮಾರಿ ತನಕೊಂದು ಅವಕಾಶ ಇದೆ ಆದರೆ ಅದರಿಂದ ನಾವು ಎಚ್ಚೆತ್ತು ಇದು ಸೋಮಾರಿ ತನದ್ದಲ್ಲ ಇದು ಭಕ್ತಿಯ ಪರಾಕಾಷ್ಟ ಇದು ನಾವು ಮಾಡುವುದು ನಮ್ಮ ಒಳಗಿದ್ದ ಭಗವಂತ ನಮ್ಮಿಂದ ಮಾಡಿಸ್ತಾನೆ ನಮ್ಮ ಕೈ ಹಿಡಿದು ಭಗವಂತ ನಮ್ಮಿಂದ ಈ ಅರತಿಯನ್ನು ಮಾಡಿಸ್ತಾನೆ ಹೀಗೆ ಕಣ್ಣಲ್ಲಿದ್ದು ಭಗವಂತ ಜ್ಞಾನವನ್ನು ಕೊಡ್ತಾನೆ ಕಿವಿಯಲ್ಲಿ ಕೂತು ಕೆಟ್ಟದ್ದನ್ನು ಕೇಳದೆ ಪೂಜೆಗೆ ಸಂಬಂಧಪಟ್ಟ ಶಬ್ದವನ್ನು ಮಾತ್ರ ಕೇಳಿಸಿ ನಮ್ಮಿಂದ ಪೂಜೆಯನ್ನು ಸ್ವೀಕರಿಸ್ತಾನೆ ಆದರೆ ನಮ್ಮ ಪೂಜೆಯಲ್ಲಿ ಪ್ರಧಾನವಾದ ಪಾತ್ರ ಸ್ವಾಮಿ ನಿನ್ನದು ಅಚಿತ್ರಂ ಅರ್ಚ ಇದು ವಿಚಿತ್ರವಾದ ಪೂಜೆ ನಿನ್ನ ಪೂಜೆಯನ್ನು ನೀನೇ ಮಾಡೋದು ಇದು ವಿಚಿತ್ರವಾದಂತಹ ಒಂದು ಪೂಜೆ ಆದರೂ ಸತ್ಯ ಇದು ಕ್ರಿಯಾದ್ವೈತಕ್ಕೆ ಕೊಟ್ಟ ಉದಾಹರಣೆ ದಾಸರು ಕ್ರಿಯೆ ಅದ್ವೈತ ಅಂದರೆ ಭಗವಂತನ ಪೂಜೆಯಲ್ಲಿ ಏನೇನು ಕ್ರಿಯೆಗಳಿವೆ ಇದೆಲ್ಲ ಭಗವಂತನಿಗೆ ಸೇರಿದ್ದು ಭಗವಂತನೇ ಮಾಡಿಸ್ತಾನೆ ನರ್ರತೆ ಅಥವಾ ಕ್ರಿಯತೆ ಭಗವಂತ ಇಲ್ಲದೆ ನಾವು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಭಗವಂತ ಕೂತು ಎಲ್ಲವನ್ನೂ ಮಾಡಿಸಬೇಕು ಅನ್ನುವ ಇರಬೇಕು ಹೀಗೆ ಅನುಸಂಧಾನ ಮಾಡಿದರೆ ಇದು ಕ್ರಿಯಾದ್ವೈತ ಭಗವಂತನಿಗೆ ತುಂಬ ಇಷ್ಟವಾದ್ದು ನಾನು ಮಾಡ್ತೇನೆ ಅಂತ ಹೊರಟರೆ ಭಗವಂತನಿಗೆ ಇಷ್ಟ ಆಗುವುದಿಲ್ಲ ಇದು ಭಗವಂತ ನನ್ನಿಂದ ಮಾಡಿಸ್ತಾನೆ ಅಂತ ಅನುಸಂಧಾನ ಮಾಡಿದಾಗ ತುಂಬ ಭಗವಂತ ಮೆಚ್ಚಿಕೊಳ್ತಾನೆ ಮನೆಯಲ್ಲಿ ಮಕ್ಕಳು ಬೆಳೀತಾರೆ ಬೆಳೆಯುವಾಗ ಅಪ್ಪ ನೀವು ಹೇಳಿಕೊಟ್ಟಾಗಿ ನಾನು ಚೆನ್ನಾಗಿ ಬರೆದಿದ್ದೇನೆ ಅದನ್ನು ಏನೇ ಬರೀಲಿ ಹೇಳುದು ಅಪ್ಪ ನೀನು ಹೇಳಿಕೊಟ್ಟಾಗಿ ಬರೆದಿದ್ದೇನೆ ನನಗೆ ಒಳ್ಳೆ ಮಾರ್ಕ್ ಬಂತು ಅಪ್ಪನಿಗೆ ಎಷ್ಟು ಖುಷಿಯಾಗತ್ತೆ ನಮ್ಮ ದೇವರಿಗೂ ಹಾಗೆ ಅಂತ ನಾವು ಮಾಡುವ ಕ್ರಿಯೆಗಳು ಸ್ವಾಮಿ ನನ್ನಿಂದ ಮಾಡಿಸಿದ ಅಂತ ಚಿಂತನೆ ಮಾಡಿದರೆ ಇದು ಸತ್ಯವಾದ ಸಂಗತಿ ಬೇರೆ ಹಾಗೆ ಚಿಂತನೆ ಮಾಡಿದರೆ ಭಗವಂತ ನಮ್ಮನ್ನು ಅನುಗ್ರಹಿಸ್ತಾನೆ ಅಂತ ಎಷ್ಟೋ ಸಲ ನಾವು ಮಾಡುವುದುಂಟು ಮಾಡಿದರೆ ಜಾರಿ ಬೀಳುವುದೇ ಜಾಸ್ತಿ ನಾವು ನಡೆದ ಜಾಗದಲ್ಲಿ ನಾವು ಜಾರಿ ಬೀಳ್ತೇವೆ ಅಂತಂದ್ರೆ ಹೊಸ ಜಾಗದಲ್ಲಿ ಹೇಗಿರಬೇಕು ಆದ್ದರಿಂದ ಭಗವಂತ ನಮ್ಮಿಂದ ಎಲ್ಲ ಕ್ರಿಯೆಗಳನ್ನೂ ಮಾಡಿಸ್ತಾನೆ ಅನ್ನುವ ಅನುಸಂಧಾನ ಪೂಜೆಗೆ ಪ್ರಧಾನವಾಗಿ ಬೇಕಾದ್ರು ಅದನ್ನು ದಾಸರು ನೆನಪಿಸ್ತಾರೆ ಕ್ರಿಯೆಗಳನಿಸುವ ಈ ವಿಧ ಅದ್ವೈತ ತ್ರಯಂಗಳ ಮೂರು ರೀತ ರೀತಿಯಾದ ಅದ್ವೈತ ಒಂದು ಭಾವ ಪದಾರ್ಥದಲ್ಲಿರ್ತಕ್ಕಂತಹ ಅದ್ವೈತ ಅಂದರೆ ಕಾರ್ಯಕಾರಣಗಳಲ್ಲಿ ಭಗವಂತ ತುಂಬಿದ್ದಾನೆ ಆ ಭಗವಂತರ ರೂಪಗಳಿಗೆ ಏಕತೆ ಇದು ಭಾವಾದ್ವೈತ ದ್ರವ್ಯದ್ವೈತ ಅಂತಂದ್ರೆ ಈ ಪೂಜೆಗೆ ಸಂಬಂಧಪಟ್ಟಿರತಕ್ಕಂತಹ ವ್ಯಕ್ತಿಗಳಲ್ಲಿ ಎಲ್ಲ ಭಗವಂತ ತುಂಬಿದ್ದಾನೆ ಇದು ಎರಡನೇ ಅದ್ವೈತ ಇದರಲ್ಲಿ ಏನಾಗುತ್ತೆ ಅನುಕೂಲತೆ ಅಂತಂದ್ರೆ ಹೇಗೆ ಭಾವಾದ್ವೈತದಲ್ಲಿ ಪಾತ್ರೆಗಳ ಉಪೇಕ್ಷ ಸಲ್ಲದೋ ಹಾಗೆ ಈ ದ್ರವ್ಯಾವೈತದಲ್ಲಿ ನಮಗೆ ಚಿಂತನೆ ನಮ್ಮಲ್ಲಿ ಇದ್ದರೆ ಅಲ್ಲಿ ಇದ್ದವರಿಗೆಲ್ಲ ಬಯ್ಯುದು ಸ್ವಲ್ಪ ಕಡಿಮೆ ಆಗುತ್ತೆ ಇದ್ರೆ ಅವನಿಗೆ ಬಯ್ಯುದು ಇವನಿಗೆ ಬಯ್ಯುದು ಎಲ್ಲರಿಗೂ ಬಯ್ಯುವುದೇ ಗಂಧತೆ ದೋ ಇಲ್ಲ ಪುಷ್ಪದವೋ ಸರಿಯಿಲ್ಲ ಆರತಿ ಭತ್ತಿ ಹಾಕಿದು ಸರಿ ಇಲ್ಲ ಎಲ್ಲ ಬೇಕು ಬೈಯುವುದು ಬೈಯುವುದು ಬೈಯುವುದು ನಮ್ಮಲ್ಲಿ ಚಿಂತನೆಗೆ ಬಂತು ಅಂತಂದರೆ ಎಲ್ಲರ ಒಳಗೂ ನಿಂತು ಭಗವಂತ ಒಂದೊಂದು ಕೆಲಸವನ್ನು ಮಾಡಿಸ್ತಾ ಇದ್ದಾನೆ ಆದ್ದರಿಂದ ಇದು ಭಗವಂತನ ಪೂಜೆಗೆ ಬಹಳ ಅನುಕೂಲವಾದ್ದು ಅಂತ ಚಿಂತನೆ ಮಾಡಿ ಬೈಯುವುದರಿಂದ ನಾವು ದೂರ ಆಗಲಿಕ್ಕೆ ಸಾಧ್ಯ ಮನಸ್ಸಿನ ವಿಕೋಪ ಪ್ರಕೋಪ ಇದಕ್ಕೆಲ್ಲ ಅವಕಾಶ ಇರುವುದಿಲ್ಲ ಅಂತ ಕ್ರಿಯಾದ್ವೈತ ಇದು ಅಹಂಕಾರವನ್ನು ಕಡಿಮೆ ಮಾಡುವಂಥದ್ದು ನಾನು ನಾನು ನಾನು ಎಂಬುದಕ್ಕೆ ದೊಡ್ಡ ಕಡಿವಾಣ ಇದು ಕ್ರಿಯಾದ್ವೈತ ಅಂತ ಇದನ್ನು ನಾವು ನಿತ್ಯ ವಿಶೇಷವಾಗಿ ನಾವು ಅನುಸಂಧಾನ ಯಾವಾಗ ಅನುಸಂಧಾನ ಮಾಡ್ತೇವೆ ಅಂತಂದರೆ ಎಲ್ಲಿಯಾದರೂ ನಮ್ಮಿಂದ ಪ್ರಮಾದಾದಾಗ ಇದನ್ನು ನಾವು ನೆನಪಿಸಿಕೊಳ್ಳುವುದುಂಟು ಆದರೆ ಯಾವತ್ತೂ ನೆನಪಿಸಿಕೊಳ್ಳುವುದಿಲ್ಲ ನಾನೊಂದ್ಸಲ ಹೇಳಿರಬೇಕು ಪ್ರಾಯಶಃ ಒಬ್ಬರು ಪೂಜೆ ಕಲಶ ಪೂಜೆಗೆ ಕೂತದ್ದು ಕಳಶಪೂಜೆ ಎಲ್ಲ ಮಾಡಿದ್ದಾರೆ ಕಲಶಪೂಜೆ ಎಲ್ಲ ಮಾಡಿದ್ದಾರೆ ಕೊನೆಗೆ ಪ್ರೋಕ್ಷಣೆ ಮಾಡುವಾಗ ನೀರೇ ಇಲ್ಲ ಅದರಲ್ಲಿ ಪಾಪರ್ಥ ಹೋಗಿತ್ತು ದೊಡ್ಡಪ್ಪ ರೈತರು ಕಲಶಪೂಜೆ ಆಗಿದೆ ಕಲಶದಲ್ಲಿ ನೀರಿಲ್ಲ ಏನು ಮಾಡಬೇಕ್ರಿ ಕೊನೆಗೆ ಯಾವತ್ತು ಅನುಸಂಧಾನ ಮಾಡಿದ್ರಂತೆ ಅವ್ರು ಹೇಳ್ತಾರೆ ಯಾವತ್ತೂ ಕೂಡ ನೋಡ್ರಿ ದೇವರು ಎಷ್ಟು ವಿಸ್ಮರಣೆ ಕೊಡ್ತಾರೆ ಎಲ್ಲದಕ್ಕೂ ಮಂತ್ರ ಉಂಟು ಮತ್ತೆ ನೀರು ಹಾಕಲಿಕ್ಕೆ ಮಂತ್ರ ಉಂಟು ಅದಕ್ಕೆ ಪಂಚವಲ್ಲವ ಇಡ್ಲಿಕ್ಕೆ ಮಂತ್ರ ಇದೆ ಅನ್ನೋದಕ್ಕೂ ಮಂತ್ರೆ ಮಂತ್ರ ಎಲ್ಲ ಹೇಳಿತಾನೆ ನೀರು ಹಾಕಲಿಕ್ಕೆ ಮರೆತು ಬಿಟ್ಟರು ಪೂಜೆ ಆಯಿತು ಕಳಶ ಪೂಜೆ ಮುಗಿಯಿತು ಎಂಥದ್ದು ಮತ್ತೆ ಪ್ರೋಕ್ಷಣೆ ಮಾಡೋದು ಇಂಥದ್ದು ಮಂತ್ರದಲ್ಲೇ ಪ್ರೋಕ್ಷಣೆ ನೀರಿಲ್ವೇ ಇಲ್ಲ ಇಲ್ಲಿವರೆಗೆ ದೇವರು ವಿಸ್ಮರಣೆ ಕೊಡ್ತಾನೆ ಭಗವಂತ ವಿಸ್ಮರಣೆ ಕೊಡೋದು ಅಂದರೆ ಎಷ್ಟು ವಿಸ್ಮರಣೆ ಇಷ್ಟು ಭಾರೀ ಪ್ರಮಾದ ನಡೆಯಿತು ಅದರಿಂದ ದೇವರೇ ವಿಸ್ಮರಣೆ ಕೊಡಬೇಡ ಬೇರೆ ಎಲ್ಲಿ ವಿಸ್ಮರಣೆ ಕೊಡು ಪೂಜೆಯಲ್ಲಿ ಮಾತ್ರ ಕ್ರಿಯೆಯಲ್ಲಿ ಮಾತ್ರ ವಿಸ್ಮರಣೆ ಬೇಡ ಇದು ಭಗವಂತನ ಕ್ರಿಯಾದ್ವೈತ ಹಾಗಾಗಿ ನಮಗೆ ಅನುಭವಕ್ಕೆ ಬರುವಂತಹದ್ದು ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಅದರ ಜೊತೆಗೆ ಭಕ್ತಿ ಬೇಕೇ ಬೇಕು ಭಗವಂತ ಕೊಟ್ರೆ ನಮ್ದು ಪೂಜೆ ಭಗವಂತ ಕೊಡಲಿಲ್ಲ ಅಂದ್ರೆ ಪೂಜೆ ಇಲ್ಲ ಆದ್ರಿಂದ ಭಕ್ತಿ ಎಂಬುದು ಪ್ರಧಾನವಾದ ಅಂಗ ಈ ಪೂಜೆಯಲ್ಲಿ ಎಲ್ಲ ನಾವು ಮಾಡ್ತೇವೆ ಎಲ್ಲ ಕ್ರಿಯೆಗಳಿರ್ತೇವೆ ಮಂತ್ರ ಇರ್ತದೆ ತಂತ್ರ ಇರ್ತದೆ ಆದರೆ ಭಕ್ತಿ ಇಲ್ಲ ಅಂತಾದರೆ ಅದನ್ನು ಭಗವಂತ ಮೆಚ್ಚುವುದಿಲ್ಲ ಸದ್ಭಕ್ತಿಯಲ್ಲಿ ಅಂತ ಹೇಳ್ತಾರೆ ಸದ್ಭಕ್ತಿ ಅಂತಂದರೆ ಎರಡು ರೀತಿಯಾದ ಭಕ್ತಿ ಒಂದು ಸದ್ಭಕ್ತಿ ಒಂದು ಅಸದ್ಭಕ್ತಿ ಅಂತ ಸದ್ಭಕ್ತಿ ಅಂತಂದರೆ ಭಕ್ತಿ ಅಂತಂದರೆ ಒಮ್ಮೆ ಇರ್ತದೆ ಒಮ್ಮೆ ಇರುವುದಿಲ್ಲ ಅದು ಅಸದ್ಭಕ್ತಿ ಅಂತ ಸದ್ಭಕ್ತಿ ಅಂತಂದರೆ ಯಾವತ್ತೂ ಒಂದೇ ರೀತಿಯಾಗಿ ಭಗವಂತನಲ್ಲಿ ನಾವು ಮಾಡುವ ಪ್ರೇಮ ಆಧಾರ ಅದು ಸದ್ಭಕ್ತಿ ನಂದು ಕೆಲಸ ಮಾಡಿಕೊಟ್ರೆ ನಿನಗೆ ಪೂಜೆ ಕೆಲಸ ಮಾಡಿ ಕೊಡದಿದ್ರೆ ನಿನಗೆ ಭಕ್ ಪೂಜೆ ಇಲ್ಲ ಇದೆಲ್ಲ ತಾತ್ಕಾಲಿಕವಾದಂತಹದ್ದು ಇದು ಬಿಸಿನೆಸ್ ಒಂದು ರೀತಿಯಲ್ಲಿ ಅದಲ್ಲ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದೆಲೆ ಈ ಎಲ್ಲ ಕಾಲದಲ್ಲಿಯೂ ಕೂಡ ಭಗವಂತನ ಪೂಜೆ ಮಾಡುವಾಗ ವಿಸ್ಮರಣೆ ಎಂಬಂತಹದ್ದು ಅದು ಸಲ್ಲದು ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ದಾಸರು ಹೇಳ್ತಾರೆ ಪೂಜೆಯಲ್ಲಿ ಇದೊಂದು ಸಂಬಂಧ ಬೆಳೆಸಬೇಕಂತೆ ತಾವಕನು ತಾನೆಂದು ತಾವಕ ಸಂಸ್ಕೃತ ಶಬ್ದ ಇದು ತವ ಸಂಬಂಧಿ ತಾವಕ ನಿನಗೆ ಸಂಬಂಧಪಟ್ಟವ ನಾನು ಅಂತ ಭಗವಂತನಿಗೆ ಹೇಳಬೇಕಂತ ಸ್ವಾಮಿ ನಿನಗೆ ಸಂಬಂಧಪಟ್ಟವ ನಾನು ಜಾಗ ಏನು ಹೇಳಬೇಕು ನನಗೆ ಸಂಬಂಧಪಟ್ಟವ ನೀವು ಅಂತ ಹೇಳಬೇಕಲ್ಲ ಹಾಗಲ್ಲ ನಿನಗೆ ಸಂಬಂಧಪಟ್ಟವ ನಾನು ಯಾಕೆಂದ್ರೆ ನನ್ನ ಸಂಬಂಧ ದೇವರಿಗೆ ಇದ್ರೇನು ಬಿಟ್ರೇನು ದೇವರು ಹೇಳ್ತಾರೆ ನಿನ್ನಂತ ಸಾವಿರ ಜನ ಇರ್ತಾರೆ ಅಂತ ನಿನ್ನ ಸಂಬಂಧ ಇಟ್ಕೊಂಡು ನಾನೇನು ಮಾಡೋದು ನಾನು ದೊಡ್ಡ ಜನ ಆದರೆ ದೇವರೇ ನನ್ನ ಸಂಬಂಧ ಏನೇನು ಹೌದಪ್ಪ ನೀನು ದೊಡ್ಡ ಜನ ಆದರೆ ನಿನ್ನ ಸಂಬಂಧ ನನಗೆ ಬೇಕು ಅಂತ ಉಳಿಸಿಕೊಳ್ಬೇಕು ನಾವು ನಿಕೃಷ್ಟರಲ್ಲಿ ನಿಕೃಷ್ಟರಾದವನು ನಮ್ಮ ಸಂಬಂಧ ಅವನಿಗೆ ಯಾಕೆ ಅದಕ್ಕೆ ಹೇಳೋದು ತಾವಕನು ತಾನೆಂದು ನಿನ್ನ ಸಂಬಂಧಿಯಾದವ ನಾನು ಅಂತ ಭಗವಂತನಿಗೆ ಹೇಳಬೇಕಂತ ನೀನು ದೊಡ್ಡ ಜನ ನಿನಗೆ ಬೇಕಾದವ ನಾನು ನಿನ್ನ ಸಂಬಂಧಿಯಾದವ ನಾನು ನಿನ್ನ ಸಂಬಂಧ ಬೆಳೆಸಿಕೊಡ್ಲಿಕ್ಕೆ ಅಪೇಕ್ಷೆ ನಾನು ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಆ ಭಗವಂತ ಏನ್ ಮಾಡ್ತಾನೆ ಹೀಗೆ ಯಾರು ನಿರಂತರ ಚಿಂತನೆ ಮಾಡಿ ಭಗವಂತನ ಸೇವೆಯನ್ನು ಮಾಡ್ತಾರೆ ಅವರಿಗೆ ಕೊಡ್ತಾನೆ ಅಂತೆ ಏನು ಕೊಡ್ತಾನೆ ಪ್ರಾಯಶಃ ಅದು ಇದು ಇದು ಅದು ಅಂತ ಕೇಳಿದರೆ ಮುಗಿಯದಷ್ಟು ಪಟ್ಟಿ ದೊಡ್ಡ ಪಟ್ಟಿ ನಮ್ಮ ಹತ್ರ ಇದೆ ಅದಕ್ಕೆ ದೇವ್ರು ಕೊಡ್ತಾನೆ ಅಂತೆ ಇಂತಹ ಕೊಡ್ತಾನೆ ಅಂತಂದರೆ ತನ್ನನು ಈವ ದೇವರು ತನ್ನನ್ನೇ ಕೊಡ್ತಾನೆ ಅಂತೆ ಇನ್ನೇನು ಕೊಡಬೇಕಾದ್ರೆ ಭಗವಂತ ಯಾವಾಗ ಸಿಕ್ಕಿದ ಅದರ ಎಲ್ಲವೂ ನಮಗೆ ಸಿಕ್ಕಿದ ದೇವರು ಬರೋ ಬೇರೆ ಏನು ಬಂದರೂ ಕೂಡ ಅದು ಅರ್ಧಂ ಅರ್ಧ ಅದರಿಂದ ಈವ ತನ್ನನು ಈವ ಕಾವ ಆಮೇಲೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಕ್ಷಣ ಕ್ಷಣದಲ್ಲಿಯೂ ಕೂಡ ನಮಗೆ ನಮ್ಮ ಜವಾಬ್ದಾರಿ ಇರುವುದಿಲ್ಲ ಅವನೇ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಕೃಪಾಳು ಯಾಕೆ ರಕ್ಷಣೆ ಮಾಡ್ತಾನೆ ನಮ್ಮನ್ನು ರಕ್ಷಣೆ ಮಾಡಿದ್ರಿಂದ ಏನು ಲಾಭ ಕೆಲವೊಂದು ಸಲ ಆಗಿರುವುದುಂಟ್ರಿ ಒಬ್ರನ್ನು ಅವರ ಖರ್ಚು ನೋಡಿ ಆಸ್ಪತ್ರೆಯಲ್ಲಿ ಸಾಕ್ತಾ ಇದ್ದಾರ್ರಿ ಎಷ್ಟು ಸಾವಿರ ಸಾವಿರ ಗಟ್ಟಲೆ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಹಾಕಿದ್ದಾರೆ ಆಸ್ಪತ್ರೆಯ ಬಿಲ್ ಕೊಡಬೇಕು ಆಹಾರ ಒದಗಿಸಬೇಕು ಎಷ್ಟು ಸಮಸ್ಯೆ ಗೊತ್ತ ನೀವು ಆಲೋಚನೆ ಮಾಡಿ ಯಾಕೆ ಇರಬಹುದು ಮತ್ತೇನಿಲ್ಲ ಅವ್ರ ಸತ್ರೆ ಅವರ ಆಸ್ತಿವರಿಗೆ ಸಿಗುತ್ತೆ ಅಷ್ಟೇ ಅದಕ್ಕೋಸ್ಕರ ಕಾಯುವುದು ರಕ್ಷಣೆ ಮಾಡ್ತಾರೆ ಬಿಲ್ ಕಡ್ತಾರೆ ಎಲ್ಲ ಹಾಸ್ಪಿಟಲ್ ಎಲ್ಲ ನೋಡಿಕೊಳ್ತಿದ್ದಾರೆ ಯಾಕೆಂದ್ರೆ ಬದುಕುವುದು ಮುಖ್ಯ ಅಲ್ಲ ಅವರಿಗೆ ಸಾಯುವುದು ಮುಖ್ಯ ಲೆಕ್ಕ ಮಾಡ್ತಾ ಇದ್ದಾರೆ ಯಾವಾಗ ಸಾಯ್ತಾರೆ ಅಂತ ಸತ್ತ ಮೇಲೆ ಅವರಿಗೆ ಲಾಭ ಇದೆ ಅದಕ್ಕೋಸ್ಕರ ಅಂತ ದೇವರು ನಮ್ಮನ್ನು ಕಾಯ್ತಾ ಇದ್ದಾನೆ ಯಾಕೆ ಕಾಯ್ತಾನೆ ನಮ್ಮಿಂದ ಲಾಭ ಎಂಥದೂ ಲಾಭ ಇಲ್ಲ ಕೃಪಾಳು ಅಂತ ದಾಸರು ಹೇಳಿದರು ನನಗೆ ಕೃಪೆ ಬಿಟ್ಟರೆ ಖನಿಕರ ಬಿಟ್ಟರೆ ಬೇರೇನೂ ಕೆಲವರು ರಕ್ಷಣೆ ಮಾಡ್ತಾರೆ ಈ ಸರ್ಪ ಎಲ್ಲಿಯಾದರೂ ಪೆಟ್ಟು ತಿಂದು ಜಜ್ಜಿ ಹೋಗಿದ್ರೆ ಅದನ್ನು ತಂದು ಮನೆಯಲ್ಲಿ ಸಾಕ್ತಾರೆ ಅದರಿಂದ ಲಾಭ ಏನೂ ಇಲ್ಲವರಿಗೆ ನಮ್ಮ ಸರ್ಪದ ತಲೆಯ ಮೇಲೆ ಮಣೆಯುಂಟು ಎಂಥದೂ ಇಲ್ಲ ಸುಮ್ಮನೆ ಸರ್ಪ ಮಾತ್ರ ಇರುವುದು ಅದನ್ನು ಮನೆಗೆ ತಂದು ಅದಕ್ಕೆ ಒಳ್ಳೆಯ ಔಷಧಗಳನ್ನೆಲ್ಲ ಹಾಕಿ ಹಾಲು ಕೊಟ್ಟು ಅದಕ್ಕೇನು ಆಹಾರ ಬೇಕು ಅದನ್ನು ಕೊಟ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾರೆ ಅದು ಹೋಗುವಾಗ ಕಡಿದು ಹೋಗುವುದಷ್ಟೇ ಆದರೆ ಅದನ್ನು ಸಾಕ್ತಾರೆ ಸಾಕಿ ಕೊನೆಗೆ ಕಾಡಲ್ಲಿ ಕೊಂಡೋಗಿ ಬಿಡ್ತಾರೆ ಯಾಕೆ ಏನು ಲಾಭ ಅಂತ ಕೇಳಿದರೆ ಹಾಬಿ ಅಂತ ಹೇಳ್ತಾರೆ ಹಾಬಿ ಅಂದರೆ ಅದರ ಮೇಲೆ ಪ್ರೀತಿ ಅಷ್ಟೇ ಅಯ್ಯೋ ಇಳಿದಿರು ಆ ಜಜ್ಜಿದ ಆ ಸರ್ಪ ಅದನ್ನು ನಾಯಿ ಹಿಡಿಯೋದು ಬೆಕ್ಕು ತಿನ್ನುವುದು ಇದೆಲ್ಲ ಸಮಸ್ಯೆಗಳೆಲ್ಲ ಇರುತ್ತೆ ಅದನ್ನು ರಕ್ಷಣೆ ಮಾಡಬೇಕು ಅನ್ನುವ ದೃಷ್ಟಿಯಿಂದಾಗಿ ಅದನ್ನು ಮನೆಗೆ ತಂದು ಚೆನ್ನಾಗಿ ಶುಶ್ರೂಷೆ ಮಾಡ್ತಾರೆ ಏನು ಕಾರಣ ಅಂತ ಕೇಳಿದರೆ ಅದು ಏನು ಲಾಭ ಇಲ್ಲ ಬರೀ ಕೃಪೆ ಮಾತ್ರ ಹಾಗೆ ನಮ್ಮ ದೇವರಿಗೆ ನಮ್ಮನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಯಾಕೆ ಅಂದರೆ ಕೃಪಾಳು ಅಂತ ಕೊಟ್ಟದು ತರದಾಸರು ಅದಕ್ಕೆ ಕೃಪೆ ಬಿಟ್ಟರೆ ಮತ್ತೇನು ಕಾರಣ ಇಲ್ಲ ಕೃಪಾಳುವಾಗಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಕರಿವರ ಒಲಿದ ತೆರ ತೆರದಂತೆ ಕರಿವರ ಹೇಗೆ ಭಗವಂತ ಒಲಿದ ಹಾಗೆ ಪೂಜೆ ಮಾಡುವವರಿಗೆ ಭಗವಂತ ಒಲಿತಾನೆ ಆದರೆ ಆ ಪೂಜೆಯಲ್ಲಿ ದಾಸರು ಹೇಳಿರತಕ್ಕಂತಹ ಅಂಶ ಒಂದು ಅದ್ವೈತವನ್ನು ಚಿಂತನೆ ಮಾಡಬೇಕಾದ್ದು ಅಂತ ನಮ್ಮ ಒಳಗಿದ್ದ ಭಗವಂತ ವಿಗ್ರಹದ ಒಳಗಿದ್ದ ಭಗವಂತ ಒಂದು ಇದು ಒಂದು ರೀತಿಯಾದ ದ್ರವ್ಯ ಅದ್ವೈತ ಈ ದೇಹದಲ್ಲಿದ್ದ ಭಗವಂತ ಬೇರೆಯಲ್ಲ ವಿಗ್ರಹದಲ್ಲಿದ್ದ ಭಗವಂತ ಬೇರೆಯಲ್ಲ ಎರಡು ಒಂದು ಅಂತ ಚಿಂತನೆ ಮಾಡತಕ್ಕಂತಹ ದ್ರವ್ಯಾದ್ವೈತ ಅದು ಮುಖ್ಯವಾಗಿ ಬೇಕಾದ ಹಾಗೆ ಪೂಜೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಾತ್ರಗಳಲ್ಲೆಲ್ಲ ಭಗವಂತ ಕಾರ್ಯ ಕಾರಣಗಳಲ್ಲಿ ಅವಯವ ಅವಯವಿಗಳಲ್ಲಿ ತಾನೇ ರೂಪದಿಂದ ಭಗವಂತ ನೆಲೆ ನಿಂತಿದ್ದಾನೆ ಅಂತ ಈ ಪೂಜೆಗೆ ಸಂಬಂಧಪಟ್ಟ ಒಳಗೆ ಭಗವಂತ ನೆಲೆಸಿದ್ದಾನೆ ಅಂತ ಎಲ್ಲ ಕ್ರಿಯೆಗಳನ್ನು ಭಗವಂತ ಮಾಡ್ತಾನೆ ಭಗವಂತ ಮಾಡಿಸ್ತಾನೆ ಅಂತ ಮಾಡಿ ಮಾಡಿಸಿ ನಮಗೆ ಅದರ ಪುಣ್ಯವನ್ನು ನಮಗೆ ನೀಡುತ್ತಾನೆ ಈ ಅದ್ವೈತಗಳ ಚಿಂತನೆ ಮುಖ್ಯವಾಗಿ ಬೇಕಾದ್ದು ಅದರ ಹಿನ್ನೆಲೆಯಲ್ಲಿ ಭಕ್ತಿ ಎಂಬಂತಹದು ಮಾನಸಿಕವಾದ ಚಿಂತನೆ ಇದು ಬೇಕೇ ಬೇಕು ಮನಸ್ಸಿನಲ್ಲಿ ಒಂದು कई कायिक वाचिक मानसिकू पूरी मंत्र हेड़ता मनो चिंतम पूरक क्रिया स्पंद आगे अब मुख्यवाद मरयदेले भगवत उपकार मरीबार भगवाननिगू नमकून संबंध तावक नमू भगवं संबंध कल्पने संबंध ಅದರಲ್ಲೂ ದಾಸರ ಬಹಳ ಸೊಗಸಾಗಿ ಹೇಳಿದ್ದು ತನ್ನನ್ನು ಈವ ಕಾವ ಕೃಪಾವ ಈ ಮೂರು ಅಂಶವನ್ನು ನಾವು ಗಮನಿಸಬೇಕಾದ್ರು ಭಗವಂತ ಕೊಡ್ತಾನೆ ಎಷ್ಟು ಕೊಡ್ತಾನೆ ಅಂತಂದ್ರೆ ತನ್ನನ್ನೇ ಕೊಡ್ತಾನೆ ಇಲ್ಲಿವರೆಗೆ ಭಗವಂತ ಎಲ್ಲಿಯಾದರೂ ಉಂಟೇನು ಯಾರಾದರೂ ನಮ್ಮನ್ನು ಪೂಜೆ ಮಾಡಿದರೆ ನಿನಗೇನು ಬೇಕು ಕೊಟ್ಟು ಕಲಿಸ್ತೇವೆ ಹೊರತು ಏ ನಾನೇ ನನ್ನನ್ನೇ ನಿಮ್ಗೆ ಕೊಡ್ತೇನೆ ಅಂತ ಹೇಳೋರು ಯಾರಿಲ್ಲ ಪ್ರಪಂಚದಲ್ಲಿ ಯಾರಿಲ್ಲ ಇನ್ನು ಇದ್ರೆ ಕೈಕಾಲು ಮುರ್ಕೊಂಡವರು ಅಷ್ಟೇ ಅದು ಬಂದರೂ ಉಪಯೋಗಕ್ಕೆ ಬರುವಂತಹದ್ದಲ್ಲ ಎಲ್ಲ ನಮ್ಮನ್ನು ನೋಡಿಕೊಳ್ತಕ್ಕಂತಹ ವ್ಯಕ್ತಿ ಸರ್ವ ವಸ್ತು ಸರ್ವ ಸಂಪನ್ನನಾದಂತಹ ಭಗವಂತ ತನ್ನನ್ನೇ ಕೊಡ್ತಾನೆ ಇದೊಂದು ಇದು ಸಂಬಂಧ ನಮಗೂ ಭಗವಂತನಿಗೂ ಸಂಬಂಧ ಎಂತಹ ಭಗವಂತ ಅಂತಂದ್ರೆ ತನ್ನ ಮನೆಯನ್ನೇ ನಮ್ಗೆ ಕೊಟ್ಟು ಅಂತೆ ಯಾರಾದರೂ ಕೊಡ್ತಾರೆ ಕೊಡ್ತಾರೆ ಅಂತ ಎರಡು ದಿವಸ ಮೂರು ದಿವಸ ಆಮೇಲೆ ರೀ ನಿಮಗೆ ಟಿಕೆಟ್ ಮಾಡಿಸ್ಲಾ ಟಿಕೆಟ್ ಮಾಡ್ತೀರಾ ಅಂತ ಕೇಳ್ತೇವೆ ಅವನು ಹೊರಡುವ ಆಲೋಚನೆ ಇಲ್ಲ ಅಂತ ಆದರೆ ರೀ ಮರು ದಿವಸ ಟಿಕೆಟ್ ತಂದಿದ್ದೇನೆ ನೀವು ಹೋದ ಹಣ ಕಲಿಸಿದ್ರೆ ಸಾಕು ಅಂತ ಅವನು ಕಿಸೆಗೆ ಟಿಕೆಟ್ ಇಡಬೇಕಾಗುತ್ತೆ ನಮ್ಮ ದೇವರು ಎಂದೂ ಈ ಮಾತು ಹೇಳುವುದಿಲ್ಲ ಅಂದ್ರೆ ಮನೆಗೆ ಸೇರಿಸಿದರೆ ಚಪ್ಪು ದರ ಆವರ್ತದೆ ಚಪ್ಪು ದರ ಮತ್ತೆ ವಾಪಾಸ್ ಕಳಿಸಿಕೊಡುವುದಿಲ್ಲ ಅಂದ್ರೆ ಇಂತಹ ತ್ಯಾಗಿ ಭಗವಂತ ತನ್ನನ್ನು ಕೊಟ್ಟರೆ ಸರ್ವಸ್ವ ಅಲ್ಲಿ ಬಂತು ಕಾವ ಇಷ್ಟು ಚೆನ್ನಾಗಿ ರಕ್ಷಣೆ ಮಾಡ್ತಾನೆ ಎದ್ ಎದ್ ಕಾಮಯತೆ ಏನೇನು ಬಯಸ್ತಾನೆ ಎಲ್ಲವನ್ನೂ ನೀಡ್ತಾನೆ ಅದು ಅದರ ಜೊತೆಗೆ ಭಗವಂತ ಎಲ್ಲ ಮಾಡ್ತಾನೆ ಹಿನ್ನೆಲೆಯಲ್ಲಿ ಏನನ್ನೂ ಬಯಸುವುದಿಲ್ಲ ಕೃಪಾಳುತ್ವ ಅದು ಮುಖ್ಯವಾಗಿ ನಾವು ಚಿಂತನೆ ಮಾಡಬೇಕು ನಮಗೂ ಭಗವಂತನಿಗೆ ಇರತಕ್ಕಂತಹ ಸಂಬಂಧ ಹೀಗೆ ಇದು ಕರಿವರಗೊಲಿದ ಅಲ್ಲಿ ಅಂಶಗಳಿವೆ ಕರಿವರನಿಗೆ ಒಲಿದ ಭಗವಂತ ಕರಿವರ ಕೊಟ್ಟದ್ದು ತನ್ನ ಸೊಂಡಿಲಲ್ಲಿ ತೆಗೆದು ನಾರಾಯಣ ಚಿಲಕರೋ ಭಗವನ್ ನಮಸ್ತೆ ಎಂತ ಅಲ್ಲಿದ್ದ ಪುಷ್ಪವನ್ನೇ ತನ್ನ ಕೈಯಿಂದ ತೆಗೆದು ಕರಿವರ ಭಗವಂತನಿಗೆ ಅರ್ಪಿಸಿದ ಅದು ದೇವರ ಪಾದ ತನಕ ಮುಟ್ಟಿತೋ ಇಲ್ಲೋ ಗೊತ್ತಿಲ್ಲ ದೇವರು ಅದರ ಮುಂಚೆ ಓಡಿ ಬಂದು ತಾನು ಕೈಯಲ್ಲಿ ಹಿಡ್ಕೊಂಡಂತೆ ಕರಿವರ ಗೊಲಿದ ಅಂದ್ರೆ ತನ್ನನ್ನೇ ನೀಡ್ತಾನೆ ಭಗವಂತನೇ ಸ್ವತಃ ಗರುಡಾರೂಢನಾಗಿ ಬಂದು ಅದನ್ನು ಸ್ವೀಕಾರ ಮಾಡಿದ ಕರಿವರ ಗೊಲಿದ ಅಲ್ಲಿ ಈವ ತನ್ನನ್ನೇ ಈವ ಕಾವ ಅಲ್ಲಿವರೆಗೆ ರಕ್ಷಣೆ ಮಾಡೋರು ಯಾರು ಇರಲಿಲ್ಲ ಮೊಸಳೆಯ ಬಾಯಿಯಿಂದ ಭಗವಂತ ಬಂದ ಸಕ್ರೇಣ ನಕ್ರವದಂ ಮಿನಿಪಾಠ್ಯ ಅವನ ನಕರವನ್ನು ಸಂಹಾರ ಮಾಡಿದ ಕರಿವರನನ್ನು ರಕ್ಷಣೆ ಮಾಡಿದ ಕಾವಾ ಇದಕ್ಕೆಲ್ಲ ಏನು ಕಾರಣ ಅಂತ ಕೇಳಿದರೆ ಕೃಪಾಳು ಅವನ ಮೇಲೆ ಕೃಪಾ ಪಾರವಶ್ಯ ಸಾವಿರ ಸಾವಿರ ವರ್ಷದಿಂದ ಬಾರದೇ ಇರತಕ್ಕಂತಹ ಭಗವಂತ ಕೃಪಾಮಯನಾಗಿ ಅಲ್ಲಿಗೆ ಬಂದು ಅವನನ್ನು ಪೊರೆದ ಹೀಗೆ ಪೂಜೆ ಮಾಡುವವರನ್ನು ಭಗವಂತ ಹೇಗೆ ಪೊರೆಯುತ್ತಾನೆ ಅನ್ನುದಕ್ಕದು ಉದಾಹರಣೆಯನ್ನು ಕೊಟ್ಟು ಹೀಗೆ ಕರಿವರ ಹೇಗೆ ಪೂಜೆ ಮಾಡಿದ ಯುದ್ಧ ಅದಿಲ್ಲ ಅದಿಲ್ಲ ಇಲ್ಲ ಅಂತ ಹೇಳಬೇಡಿ ಪೂಜೆಗೆ ಉಂಟು ಉಂಟು ಉಂಟು ಅಂತೇಳಿ ಅಲ್ಲಿ ಏನು ದ್ರವ್ಯಗಳಿವೆ ಅದನ್ನು ಸಮರ್ಪಣೆ ಮಾಡಿ ಭಗವಂತನ ಪೂಜೆಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಇಂಥ ವಿಭೂತಿ ಸಂಧಿಯಲ್ಲಿ ದೇವರ ಪೂಜೆಗಳಲ್ಲಿ ನಾವು ಹೇಗೆ ಮಾಡಬೇಕು ಅಂತ ಹೇಳ್ತಾ ಎಷ್ಟು ವಿಭೂತಿಯನ್ನು ಹೇಳಿದ್ರು ಇಲ್ಲಿ ಒಂದು ದ್ರವ್ಯಾದ್ವೈತ ಒಂದು ಭಾವಾದ್ವೈತ ಕ್ರಿಯಾದ್ವೈತ ಹೇಳಿದ್ರು ಅಂದರೆ ಭಾವದಲ್ಲಿ ಭಗವಂತನ ಇರತಕ್ಕಂತಹ ವಿಭೂತಿ ರೂಪ ಅದನ್ನು ಚಿಂತನೆ ಮಾಡಬೇಕಾದ್ರು ದ್ರವ್ಯದಲ್ಲಿ ಇರತಕ್ಕಂತಹ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕಾದ್ತು ನಮ್ಮ ಕ್ರಿಯೆಯಲ್ಲಿ ಕ್ರಿಯೆಯನ್ನು ಮಾಡಿಸುವಂತಹ ಭಗವಂತನ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕು ಕರಿವರ ಗಲಿದ ಎಂಬಲ್ಲಿ ಕರಿವರನಲ್ಲಿ ಭಗವಂತನ ವಿಭೂತಿ ರೂಪವನ್ನು ನಾವು ಅನುಸಂಧಾನ ಮಾಡಬೇಕಾಯ್ತು ಇಷ್ಟು ವಿಭೂತಿ ರೂಪಗಳ ಎಚ್ಚರ ಕೊಡ್ತಾ ಭಗವಂತನ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಸ್ಥೂರವಾಗಿ ಪರಿಚಯ ಮಾಡಿಸಿಕೊಡ್ತಾ ಅಲ್ಲಿ ಯಾವುದು ಅನಿವಾರ್ಯವಾದ ಅಂಗ ಅವಿಭಾಜ್ಯವಾದ ಅಂಗ ಅದನ್ನು ದಾಸರು ಪೂಜೆಯ ಕ್ರಮವನ್ನು ತೋರಿಸಿ ವಿಭೂತಿಯನ್ನು ವಿವರಿಸ್ತಾರೆ